ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷಾ ಕೃತಿ ಹೊಸದಾಗಿ ವೇದಾಂತವನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ವೇದಾಂತ ಪಾರಿಭಾಷಿಕ ಶಬ್ದಗಳ ಅರ್ಥವನ್ನು ವಿವರಣೆ ಮಾಡ್ತಕ್ಕಂಥ ವ್ಯಾಖ್ಯಾನ ಮಾಡ್ತಕ್ಕಂಥ ಕೃತಿ ಇದರಲ್ಲಿ ನಾವು ಈಗಾಗಲೇ ಹದಿನಾರು ಕಂತುಗಳನ್ನು ನೋಡಿದ್ದಾಗಿದೆ ಇವತ್ತು ಹದಿನೇಳನೆಯ ಕಂತು ಹದಿನೇಳನೇ ಪುಸ್ತಕ ಕೂಡ ಇದು ವಿಶುದ್ಧ ವೇದಾಂತ ಪರಿಭಾಷ ಹದಿನಾರು ಪುಸ್ತಕಗಳು ನಾವು ಈಗಾಗಲೇ ನೋಡಿದ್ದೇವೆ ಹೊಸದಾಗಿ ವೇದಾಂತವನ್ನು ಪ್ರವೇಶ ಮಾಡ್ತಕ್ಕಂಥವರಿಗೆ ಈ ಹದಿನೇಳನೇ ಪುಸ್ತಕದಲ್ಲಿ ಹದಿನೇಳನೇ ದಿವಸ ನಾವು ಇವತ್ತು ಇದರ ಬಗ್ಗೆ ವಿವರಣೆಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಕರ್ತೃತ್ವೋಕ್ತೃತ್ವ್ಯವಹಾರ ಇವತ್ತಿನ ವಿಚ ವಿಷಯ ಅದರ ಅರ್ಥ ಏನು ಕರ್ತೃತ್ವ ಭೋಕ್ತೃತ್ವ ಎನ್ನತಕ್ಕಂಥ ವ್ಯವಹಾರ ವೇದಾಂತದಲ್ಲಿ ಏನು ಅದರ ಅರ್ಥ ಮಾಡುವವನು ಮತ್ತು ಉಣ್ಣುವವನು ಅನುಭವಿಸ್ತಕ್ಕಂಥವನು ತಾವತ್ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಪ್ರಮಾಣ ಪ್ರಮೇಯವ್ಯವಹಾರೋ ಅಂತ್ಯ ಪ್ರಮೇನ ಅದ್ವೈತ ಆತ್ಮ ಅವಗಮನ ಪೂರ್ವಕಂ ಯಥಾ ಬಾಧ್ಯತೆ ತಥಾ ಉಪಪಾದಿತ ಮೊದಲಿಗೆ ಶ್ರೀ ಶಂಕರ ಭಗವತ್ಪಾದರ ಚರಣ್ಯಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತ್ರಗಳಲ್ಲಿ ಶರಣು ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮನ ಚರಣತಗಳಲ್ಲಿ ಈ ವಿಶುದ್ಧ ವೇದಾಂತ ಪರಿಭಾಷಾ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಪ್ರತಿ ಅದನ್ನು ಮುಂದುವರಿಸ್ತಾ ಇದ್ದೇವೆ ಏವಂಥಾವತ್ತು ಹೀಗಿರಲಾಗಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಅವಿದ್ಯೆಯಿಂದ ಉಂಟಾದಂತಹ ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರಮಾಣ ಪ್ರಮೇಯ ಇತ್ಯಾದಿ ವ್ಯವಹಾರಗಳು ಇಂಥದ್ದೇ ಪ್ರಮಾಣ ಇಂಥದ್ದಕ್ಕೆ ಇಂಥದ್ದೇ ಪ್ರಮೇಯ ಅಂದರೆ ಪ್ರಮಾಣವನ್ನು ವ್ಯಾಖ್ಯಾನಿಸ್ತಕ್ಕಂತಹ ಸಿದ್ಧಾಂತ ಪ್ರಮೇಯ ಎನ್ನತಕ್ಕಂಥ ವ್ಯವಹಾರವು ಅಂತ್ಯ ಪ್ರಮಾಣ ಕೊನೆಯದಾದ ಪ್ರಮಾಣದಿಂದ ಅದ್ವೈತ ಆತ್ಮ ಅವಗಮನಪೂರ್ವಕ ಯಥ ಬಾಧ್ಯತೆ ತಪಪಾದ ಅಂತ್ಯ ಪ್ರಮಾಣ ಅಂತ್ಯ ಪ್ರಮಾಣ ಯಾವುದು ಶಬ್ದ ಪ್ರಮಾಣ ಶ್ರುತಿ ವೇದಾಂತ ಆ ವೇದಾಂತ ಪ್ರಮಾಣದಿಂದ ಅದ್ವೈತ ಅದ್ವೈತಾತ್ಮ ಅವಗಮನಪೂರ್ವಕ ಆತ್ಮನು ಅದ್ವೈತ ಸ್ವರೂಪನು ಎಂಬುದಾಗಿ ಯಥ ಬಾಧ್ಯತೆ ತಥಾ ಉಪಪಾದಿತ ಈ ಪ್ರಮಾಣ ಪ್ರಮೇಯಗಳು ಬಾಧಿಸಲ್ಪಡ್ತವೆ ಪ್ರಮಾಣ ಪ್ರಮೇಯಗಳಿಗೆ ಅಡೆತಡೆ ಯಾವುದು ಆತ್ಮನ ಅದ್ವೈತ ಸ್ವರೂಪನು ಎನ್ನತಕ್ಕಂಥದ್ದು ಹಾಗಾಗಿ ಅವನು ಪ್ರಮಾಣ ಪ್ರಮೇಯಗಳೇ ನಿಲುಕೋನಲ್ಲ ಎನ್ನತಕ್ಕಂಥದ್ದು ಆ ರೀತಿಯಲ್ಲಿ ವೇದಾಂತ ಅಂತ್ಯ ಪ್ರಮಾಣ ಶಬ್ದ ಪ್ರಮಾಣ ಶುದ್ಧ ಪ್ರಮಾಣ ಹೇಳಿದೆ ಪ್ರತಿಪಾದಿಸಿದೆ ಉಪಪಾದಿಸಿದೆ ಅಥ ಇದಾನಿಂ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಹಾಗಾಗಿ ಈಗ ಕರ್ತೃತ್ವಭಕ್ತೃತ್ವ ವ್ಯವಹಾರ ನಿರೂಪಿಸಲ್ಪಡ್ತದೆ ಪ್ರಮಾಣ ಪ್ರಮೇಯ ವ್ಯವಹಾರ ಹೇಳಿ ಆಯಿತು ಅದ್ವೈತ ಆತ್ಮ ಯಾವ ಸ್ವರೂಪದ್ದು ಅದಕ್ಕೆ ಯಾಕೆ ಪ್ರಮಾಣ ಪ್ರಮೇಯಗಳು ಕೇವಲ ವ್ಯಾವಹಾರಿಕವಾಗಿ ಪ್ರಮಾಣವಾಗ್ತವೆ ಹೊರತು ಪ್ರಮಾಣ ಪ್ರಮೇಯಾದಿಗಳು ಪಾರಮಾರ್ಥಿಕವಾಗಿ ಇಲ್ಲ ಪ್ರಮಾಣ ಪ್ರಮೇಯಗಳು ಅಂತೇಳಿ ಹೇಳಿದ ಹಾಗು ಈಗ ನಾವು ಕರ್ತೃತ್ವ ಹೋಗ್ತೊಟ್ಟು ವ್ಯವಹಾರಗಳ ಬಗ್ಗೆ ನೋಡೋಣ ಯಥೈವ ನಿತ್ಯ ಸಿದ್ಧಾವಗತಿ ಸ್ವರೂಪ ಅಪಿ ಆತ್ಮ ನಿತ್ಯ ಸಿದ್ಧನಾಗಿದ್ದರೂ ಕೂಡ ಯಾವುದು ಆತ್ಮ ಸ್ವರೂಪವು ನಿತ್ಯ ಸುದ್ದ ನಿತ್ಯ ನಿತ್ಯ ಸಿದ್ಧವಾದಂಥ ಸ್ವರೂಪ ಅದಕ್ಕಿನ್ನೂ ಸಿದ್ಧಿ ಸಾಧನೆ ಬೇಕಾಗಿಲ್ಲ ಪ್ರಮೇಯ ಪ್ರಮಾಣಾದಿಗಳು ಅಂಥೇಳಿ ಆದರೂ ಕೂಡ ಅವಿದ್ಯಾಧ್ಯ ಆತ್ಮಭಾವೇನ ದೇಹೇನ ಅವಿದ್ಯೆಯಿಂದ ಆರೋಪಿಸಲ್ಪಟ್ಟಂತಹ ಈ ದೇಹವೇ ತಾನು ಎನ್ನತಕ್ಕಂತಹ ಭಾವನೆಯಿಂದ ಅಧ್ಯಸ್ಥ ಆತ್ಮೀಯ ಭಾವೈ ಬುದ್ಧೀಂದ್ರಿಯೈಶ್ಚ ಹಾಗೆಯೇ ಬುದ್ಧಿ ಇಂದ್ರಿಯಾದಿಗಳು ಕೂಡ ತನ್ನವುಗಳು ದೇಹವು ತಾನು ಬುದ್ಧೀಂದ್ರಿಯ ಆದಿಗಳು ತನ್ನವುಗಳು ಹೀಗೆ ಮಮ ಅಹಂ ಭಾವ ಮತ್ತು ಮಮ ಕಾರಗಳು ಅಹಂ ಮಮ ಅಹಂ ಅಹಂತ್ಯ ಮತ್ತು ಮಮತೆ ಇತ್ಯಾದಿಗಳಿಂದಾಗಿ ಆತ್ಮನು ಪ್ರಮಾತೃವೆನಿಸಿ ಆತ್ಮ ಇಲ್ಲಿ ದೇಹವೇ ತಾನು ಅಂತ ತಿಳ್ಕೊಂಡೋಗೋಣ ಆ ರೀತಿ ಆಗಿದೆ ನಾನು ಪ್ರಮಾತೃವೆನಿಸಿ ಆತ್ಮನ್ನು ಪ್ರಮಾತೃ ಅಂದರೆ ಅನಿಸ್ಕೊಳ್ತಾನೆ ಇದರಿಂದಾಗಿ ಪ್ರಮಾಣ ಪ್ರಮೇಯ ವ್ಯವಹಾರ ಆಶ್ರಮ ಆಶ್ರಯ ಬಹುತಿ ಇದರಿಂದಾಗಿ ಪ್ರಮಾಣ ಪ್ರಮೇಯಗಳ ವ್ಯವಹಾರಕ್ಕೆ ಇಲ್ಲಿ ಒಂದು ಆಸ್ಪದ ತಥೈವ ಹಾಗೆಯೇ ನಿತ್ಯ ನಿವೃತ್ತ ಅಪಿ ಅಯಂ ನಿತ್ಯವೂ ನಿವೃತ್ತ ವಿರಾಗಿ ಯಾವುದು ಯಾವುದರದ್ದು ಸಂಪರ್ಕ ಇಲ್ಲದಂಥವನು ಆದರೂ ಕೂಡ ಯಾರು ಆತ್ಮನು ಅಧ್ಯಸ್ಥ ಅಹಂಭಾವೇನ ದೇಹೇನ ನಾನು ದೇಹ ಎನ್ನತಕ್ಕಂತಹ ಭಾವ ಅದನ್ನು ಆರೋಪಿಸಿಕೊಂಡವನಾಗಿ ಅದ್ಯಸ್ತ ಮಮ ಭಾವ ಈ ಕರ್ಮೇಂದ್ರಿಯ ಇಷ್ಟ ಕರ್ಮೇಂದ್ರಿಯಗಳಿಂದ ವಾಕ್ಪಾಣಿ ಪಾಯು ಉಪಸ್ಥ ಇವುಗಳು ನನ್ನವುಗಳು ಎಂಬ ಭಾವನೆ ನಾನು ಮಾಡುವವ ಎಂಬ ಭಾವನೆಯಿಂದಾಗಿ ಚ ಸನ್ ಹೀಗಿರುವುದರಿಂದಾಗಿ ಕ್ರಿಯಾಕಾರಕ ಫಲವ್ಯವಹಾರಸಿ ಆಶ್ರಯ ಬವತ್ತೆ ಇದರಿಂದಾಗಿ ಕ್ರಿಯಾಕಾರಕ ಫಲ ಅಂದರೆ ಕೆಲಸ ಮಾಡುವವನು ಮತ್ತು ಅದರ ಫಲವನ್ನು ಅನುಭವಿಸುವನು ಇದು ಕೂಡ ನಾನು ಎನ್ನತಕ್ಕಂಥದ್ದಕ್ಕೆ ಆಸ್ಪದ ಉಂಟಾಗಿದೆ ಮೊದಲು ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳಿದರು ಈಗ ಕರ್ಮೇಂದ್ರಿಯಗಳ ಬಗ್ಗೆ ಹೇಳಿದರು ಎಲ್ಲದರಲ್ಲಿಯೂ ಅಹಂತೆ ಮಮತೆ ನಮಗೆ ಅಹಂತ್ವ ಮಮತ್ವ ನಮಗೆ ನಾನು ಅನ್ನೋದು ಎನ್ನತಕ್ಕಂಥದ್ದು ಹಾಗಾಗಿ ಯಾವುದರಿಂದಾಗಿ ದೇಹೇಂದ್ರಿಯಗಳಲ್ಲಿ ಹಾಗೂ ಕರ್ಮೇಂದ್ರಿಯಗಳಲ್ಲಿ ನಾನು ಇರ್ತಕ್ಕಂಥ ಭಾವ ಉಂಟಾಗಿರುವುದರಿಂದ ತದಿದುಕ್ತ ಸೂತ್ರ ಭಾಷೆ ಅದಕ್ಕೆ ಸೂತ್ರ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಹೇಳ್ತಾ ಇದ್ದಾರೆ ತಸ್ಮಾತ್ ಇದಂ ಉಕ್ತ ಸೂತ್ರ ಭಾಷೆ ಬ್ರಹ್ಮಸೂತ್ರ ಹೇಳ್ತಾ ಇದ್ದಾರೆ ಅಧ್ಯಾಸ ಭಾಷೆ ಅದರಲ್ಲಿ ಹೇಳ್ತಾರೆ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯಧರ್ಮ್ಚ ಅಧ್ಯ ಇತರೆತರ ಅವಿಕಿನ ಅತ್ಯಂತ ವಿವಿಕ್ತೋ ಧರ್ಮಧರ್ಮಿಣೋ ಮಿಥ್ಯಾಜ್ಞಾನ ನಿ ಸತ್ಯನೃತೆ ಮಿಥುನೀಕೃತ್ಯ ಅಹಂದ ಮಮೇದ ನೈಸರ್ಗಿಕೋಯ್ ಲೋಕವ್ಯವಹಾರ ಅಂತೇಳಿ ಅಧ್ಯಾಸ ಭಾಷಾವೊಂದರಲ್ಲಿ ಹೇಳ್ತದೆ ಶಂಕರಾಚಾರ್ಯ ಹೇಳಿದ್ದಾರೆ ಅನ್ಯ ಅನ್ಯಸ್ ಅನ್ಯ ಅನ್ಯ ಅನ್ಯಾ ಅನ್ಯೋನ್ಯಾತ್ಮಕತಾಂ ಬೇರೊಬ್ಬನು ಒಬ್ಬನು ಇನ್ನೊಬ್ಬನಲ್ಲಿ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಶ್ಚ ಅಧ್ಯ ಅನ್ಯ ಇವನು ನಾನು ನಾನು ಬೇರೆ ಇವನು ಬೇರೆ ಎಂಬುದಾಗಿ ಅನ್ಯೋನ್ಯ ಬೇರೆ ಬೇರೆ ಏನತಕ್ಕಂಥ ಧರ್ಮವನ್ನು ಆರೋಪಿಸಿಕೊಂಡು ಇತರೇತರ ವಿವೇಕೇನ ಅದೇ ಇತರ ಇತರ ಏನತಕ್ಕಂಥ ವಿವೇಕ ಇತರರು ತಾನು ಪರರು ಎನ್ನತಕ್ಕಂತಹ ವಿವೇಕದಿಂದ ಆ ರೀತಿಯಾದ ವಿವೇಚನೆಯಿಂದ ಆ ರೀತಿಯ ಚಿಂತನೆಯಿಂದ ಅತ್ಯಂತ ವಿವಿಕ್ತೆಯೋಹೋ ಧರ್ಮ ಧರ್ಮಿಣೋಹ ಮಿಥ್ಯಾಜ್ಞಾನ ನಿಮಿತ್ತ ಅತ್ಯಂತ ವಿವಿಕ್ತವಾಗಿರ್ತಕ್ಕಂತಹ ಧರ್ಮ ಮತ್ತು ಧರ್ಮಿ ಒಂದು ಧರ್ಮ ಅಂತ ಇರ್ತದೆ ಧರ್ಮಿ ಅಂದರೆ ಆ ಇರುವವ ಯಾವನು ಅವನು ಇವೆರಡರ ಮಿಥ್ಯಾಜ್ಞಾನ ನಿಮಿತ್ತವಾಗಿ ಅವು ಕುರಿತಾದಂತಹ ಮಿಥ್ಯಾಜ್ಞಾನ ಅದರ ಕಾರಣದಿಂದಾಗಿ ಸತ್ಯ ಆಧತೆ ಸತ್ಯ ಮತ್ತು ಆನೃತ ಅನೃತ ಅಂದರೆ ಋತದ ವಿರುದ್ಧವದ ಋತ ಅಂದರೆ ಸತ್ಯ ಅನೃತ ಅಂದರೆ ಮಿಥ್ಯೆ ಸತ್ಯ ಮಿಥ್ಯೆಗಳೆರಡನ್ನೂ ಒಂದುಗೂಡಿಸಿ ಮಿಥುನೀಕೃತ್ಯ ಜೋಡಿ ಮಾಡಿ ಅಹಂ ಇದಂ ಯಾಕೆ ಆತ್ಮವು ದೇಹದ ವ್ಯಾಪ್ತವಾಗಿದೆ ಅಲ್ಲಿ ನಾನು ಎನ್ನುವಂಥದ್ದನ್ನು ಅಹಂ ಇದಂ ಶರೀರ ಇಂದ್ರಿಯಗಳಿಗೆ ಹೇಳ್ತೇವೆ ಮಮೆಯ ಇದು ನನ್ನದು ಅಂತೇಳಿ ಹೇಳ್ತೇವೆ ಈ ದೇಹ ನನ್ನದು ಈ ಇಂದ್ರಿಯಗಳು ನನ್ನವು ಹೀಗೆ ಆ ಆತ್ಮನಿಗೂ ಈ ದೇಹಕ್ಕೂ ಅಂಟನ್ನು ಆತ್ಮನಿಗೂ ಇಂದ್ರಿಯಗಳಿಗೂ ಅಂಟನ್ನು ಮಾಡಿ ಸೇರುವಿಕೆಯನ್ನು ಮಾಡಿ ಬೆರಕೆ ಮಾಡಿ ನಾವು ಭಾವಿಸ್ತೇವೆ ಇತಿ ನೈಸರ್ಗಿಕ ಅಯಂ ಲೋಕವ್ಯವಹಾರ ಇದು ಲೋ ಈ ಲೋಕವ್ಯವಹಾರ ಇದು ಇದು ನೈಸರ್ಗಿಕವಾದ ನಿಸರ್ಗದತ್ತವಾದದ್ದು ಪ್ರಕೃತಿ ಸಹಜವಾಗಿರತಕ್ಕಂತಹ ಒಂದು ಲೌಕಿಕ ವ್ಯವಹಾರ ಇದು ಅಂಥೇಳಿ ಅಧ್ಯಾಸ ಭಾಷೆಯಲ್ಲಿ ಶಂಕರರು ಹೇಳ್ತಾರೆ ನಿಸರ್ಗ ಇತ್ಯುತ್ಪನ್ನಾನ ಸ್ವಭಾವ ಉಚ್ಯತೆ ವ್ಯುತ್ಪನ್ನರ ಸ್ವಭಾವ ಅಲ್ಲ ವ್ಯುತ್ಪನ್ನರು ಅಂದರೆ ಜ್ಞಾನಿಗಳು ವ್ಯುತ್ಪತ್ತಿ ಜ್ಞಾನದ ಉತ್ಪತ್ತಿ ಆದವರು ಅವ್ಯುತ್ಪನ್ನರು ಅಂತೇಳಿದರೆ ಜ್ಞಾನ ಉಂಟಾಗದವರು ಆತ್ಮಜ್ಞ ಆತ್ಮದ ಯಥಾರ್ಥ ಜ್ಞಾನ ಅಥವಾ ಪರಮಾರ್ಥ ಜ್ಞಾನ ಉಂಟಾಗದವರು ಆ ಸ್ವಭಾವ ಯಾವುದಿದೆ ಅಂಥವರಿಗೆ ಅದನ್ನೇ ನಿಸರ್ಗ ಅಂಥೇಳಿ ಹೇಳ್ತದೆ ಅಂಥೇಳಿ ಅಂದರೆ ಸ್ವರ್ಗನಿಷ್ಠವಾದ ಸ್ವಭಾವ ಅದು ಸ್ವರ್ಗ ಅಂದರೆ ಸೃಷ್ಟಿ ಸೃಷ್ಟಿಗೆ ನಿಷ್ಠವಾದ ಸ್ವಭಾವ ಆತ್ಮನ ಸ್ವಭಾವ ಅದಲ್ಲ ಸೃಷ್ಟಿಸ್ಥಿತಿ ಲಯವನ್ನು ಮೀರಿದಂಥದ್ದು ಅದನ್ನು ಆತ್ಮವನ್ನು ಸೃಷ್ಟಿಸಲಿಕ್ಕೂ ಆಗುವುದಿಲ್ಲ ಅದನ್ನು ಸ್ಥಿತಿ ಮಾಡಬೇಕಾದ ಅಗತ್ಯವೂ ಇಲ್ಲ ಅದಕ್ಕೆ ಲಯವೂ ಎಂದೆಂದಿಗೂ ಇಲ್ಲ ಆತ್ಮನಿಗೆ ಆದರೆ ಸರ್ಗಕ್ಕೆ ಸೃಷ್ಟಿ ಮುಂತಾದ ಪ್ರಕ್ರಿಯೆಗಳಿಗೆ ನಿಷ್ಠವಾದ ಸ್ವಭಾವ ಅದೇ ನಿಸರ್ಗ ಸ್ವಭಾವ ನಿಸರ್ಗ ಸಹಜವಾದದ್ದು ಸೃಷ್ಟಿಗೆ ಸಂವೇದಿಯಾಗಿರ್ತಕ್ಕಂಥದ್ದು ಪ್ರಕೃತಿಗೆ ಸಂವಾದಿಯಾಗಿರ್ತಕ್ಕಂಥ ಒಂದು ಸ್ವಭಾವ ಅದರಿಂದಾಗಿ ನಮಗೆ ಆವರಣ ಇದೆ ಅಜ್ಞಾನ ಇದೆ ಅಂಥೇಳಿ ಹೇಳ್ತಾರೆ ವ್ಯವಹಾರ ಇತಿ ಪ್ರತ್ಯಯ ವ್ಯಪದೇಶ ಪ್ರವೃತ್ತಿನವೃತ್ತಿ ಚ ಅಭಿಧೀಯಂತೆ ವ್ಯವಹಾರ ಎನ್ನತಕ್ಕಂಥ ಪ್ರತ್ಯಯ ಅದು ವ್ಯಪದೇಶ ಅಂದರೆ ಕಪಟ ಅಂಥೇಳಿ ಅರ್ಥ ವ್ಯವಹಾರ ಎನ್ನತಕ್ಕಂಥ ಪ್ರತ್ಯಯ ಅದು ಕಪಟ ಅಂದರೆ ಸತ್ಯವಲ್ಲ ಮೋಸ ಮಾಯೆ ಪ್ರವೃತ್ತಿನಿವೃತ್ತಿ ಚ ಅಭಿಧೀಯಂತೆ ಯಾವ ರೀತಿಯದ್ದು ಪ್ರವೃತ್ತಿ ಮತ್ತು ನಿವೃತ್ತಿ ಅಂತ ಹೇಳಿ ಈ ವ್ಯವಹಾರ ಎಂತಕ್ಕಂತಹ ಕಪಟವು ಅಥವಾ ಮಾಯೆಯು ಎರಡು ರೀತಿಯದ್ದಾಗಿದೆ ವ್ಯವಹಾರ ಪ್ರವೃತ್ತಿ ವ್ಯವಹಾರ ನಿವೃತ್ತಿ ವ್ಯವಹಾರ ಅಂತ ಇದೆ ಎರಡು ರೀತಿಯದ್ದು ಪ್ರವೃತ್ತಿ ಮಾರ್ಗ ಅಂದರೆ ಕರ್ಮ ಮಾರ್ಗ ಗೃಹಸ್ಥ ಧರ್ಮ ನಿವೃತ್ತಿ ಮಾರ್ಗ ಅಂದರೆ ಸನ್ಯಾಸ ಧರ್ಮ ಜ್ಞಾನಮಾರ್ಗ ಇದೆರಡು ಕೂಡ ವ್ಯವಹಾರವೇ ಹೀಗೆ ವ್ಯವಹಾರದಲ್ಲಿ ಎರಡು ರೀತಿ ಇದೆ ಅಂತ ಹೇಳ್ತಾರೆ ತದ್ಯಥಾ ಲೋಕೆ ಕಶ್ಚಿತ್ ಸ್ಥಾಣು ಮಂದ ಮಂದಾಂಧಕಾರಿ ಚೋರ ಇತಿ ಪ್ರತ್ಯೀ ಅದು ಹೇಗೆ ಅಂತ ಕೇಳಿದರೆ ಲೋಕದಲ್ಲಿ ಯಾವನೊಬ್ಬ ಒಂದು ಮರದ ಕಾಂಡ ಬುಡ ಇದೆ ಅರ್ಧ ಕಡ್ದಿರತಕ್ಕಂತಹ ಮರದ ಕಾಂಡ ಇದೆ ಅದನ್ನು ಮಂದಾಂಧಕಾರಿ ಒಂದು ನಸುಗತ್ತಲಿನಲ್ಲಿ ಮಬ್ಬು ಗತ್ತಲಿನಲ್ಲಿ ಚೋರ ಇತಿ ಪ್ರತ್ಯತಿ ಕಳ್ಳ ಅಂತೇಳಿ ಹೇಗೆ ತಿಳಿತಾರೋ ಯಾವುದನ್ನು ಮರದ ಒಂದು ಬೊಡ್ಡೆ ಬುಡ ಕಾಂಡವನ್ನು ಕಡ್ದಿರತಕ್ಕಂಥದ್ದನ್ನು ಮೋಟು ಮರವನ್ನು ಕಳ್ಳ ಅಂಥೇಳಿ ಮಬ್ಬುಗತ್ತಲ್ಲಿ ನಸುಗತ್ತಲ್ಲಿ ಕಂಡು ಹೆದರ್ತಾರೆ ವ್ಯಾಪದಿಶತಿ ಚ ಮತ್ತು ಹೇಳ್ತಾರೆ ಚೋರೋಯಂ ಇತಿ ಕಳ್ಳ ಇದ್ದಾನೆ ಕಳ್ಳ ಇದ್ದಾನೆ ಇವನು ಇವನು ಕಳ್ಳ ಅಂತೇಳಿ ಹೇಳ್ತಾರೆ ಇತಿ ಮಾಂ ಅಸೌ ಕದಾಚಿತ್ ನನ್ನನ್ನು ಇವನು ಎಂದಾದರೂ ಕೊಂದಾನು ಇತಿ ಭೀತಃ ಪಲಾಯತೆಚ ತ ಮತ್ತು ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ವ್ಯವಹಾರ ಅಂತೇಳಿ ಹೇಳಿದ್ದೆ ಅಂದರೆ ಕೇವಲ ಆಭಾಸದ ನಸುಗತ್ತಲಿನಲ್ಲಿ ಸರಿಯಾದ ಪ್ರಕಾಶ ಬಿದ್ದರೆ ಜ್ಞಾನದಾರಿಯವಾಗ್ತದೆ ಮಬ್ಬುಗತ್ತಲಿನಲ್ಲಿ ಈ ರೀತಿಯಾದ ಒಂದು ಇನ್ನೊಂದಾಗಿ ತೋರ್ತಕ್ಕಂಥ ಹಗ್ಗ ಹಾವಾಗಿ ತೋರ್ತಕ್ಕಂಥದ್ದು ಮರದ ಮೋಟು ಮರ ಮರದ ಕಾಂಡದ್ದು ಬೊಡ್ಡೆ ತು ಬುಡ ಅದು ಕಳ್ಳನಾಗಿ ಕಾಣುವಂಥದ್ದು ಇತ್ಯಾದಿ ಯಥಾವ ಕಚ್ಚಿತ್ ಶುಕ್ತಿಕಾಂ ದೂರ ಸ್ಥಿತಾಂ ಉಪಲಭ್ಯ ಮಧ್ಯಾಹ್ನಿ ತಚ್ಚಾಕಚಕ್ಕೆಯನ ಮೋಹಿತೋ ರಜತಂ ಇದು ಪ್ರತ್ಯತಿ ಯಾವುದಕ್ಕೆ ಕಪ್ಪೆ ಚಿಪ್ಪಿಗೆ ದೂರದಲ್ಲಿ ಇರತಕ್ಕಂಥ ಕಪ್ಪೆಚಿಪ್ಪಿಗೆ ಚಿಪ್ಪಿಗೆ ಮಧ್ಯಾಹ್ನದ ಬಾ ಬಿರು ಬಿಸಿಲಿನಲ್ಲಿ ಏನಂತ ಅಷ್ಟೇ ಬಿಸಿಲಿದ್ರೂ ಕೂಡ ಬೆಳಕು ಈ ಈ ಬೆಳಕಲ್ಲ ಹಾಗಾಗಿ ಅಲ್ಲಿ ಹೇಳಿರತಕ್ಕಂಥದ್ದು ಅಂದರೆ ಅಷ್ಟು ಬಿರು ಬಿಸಿಲಲ್ಲಿ ಕೂಡ ಅದು ಏನು ಅಂತ ಕಾಣ್ತದೆ ಬೆಳ್ಳಿ ಅಂತ ತೋರಿ ಬರ್ತದಂತೆ ಕಪ್ಪೆಚಿಪ್ಪು ಬಿಸಿಲಿನ ಪ್ರಕಾಶಕ್ಕೆ ಹೊಳೆಯುವಾಗ ಹಾಗಾಗಿ ಈ ಹೊರಗಿನ ಬೆಳಕನ್ನೆಲ್ಲ ಹೇಳೋದು ಜ್ಞಾನದ ಬೆಳಕನ್ನು ಹೇಳ್ತಾ ಇದ್ದಾರೆ ನಸುಗತ್ತಲಿನಲ್ಲಿ ಮರದ ಕಾಂಡವು ಕಳ್ಳನಂತೆಯೂ ಬಿರು ಬಿಸಿಲಿನಲ್ಲಿ ಕಪ್ಪೆ ಚಿಪ್ಪು ಬೆಳ್ಳಿಯಂತೆಯೂ ಯಾವ ರೀತಿ ಹೇಳ್ತಾರೆ ಕಂಡು ತಜ್ಜಿ ತತ್ ಜಿಘೃಕ್ಷಯ ತತ್ ಪ್ರತಿಧಾವತಿ ಅದನ್ನು ಪಡಿಬೇಕೆನ್ನುವ ಆಸೆಯಿಂದ ಅದರ ಕಡೆಗೆ ಓಡಿ ಬರ್ತಾರೆ ಬೆಳ್ಳಿ ಅಂತೇಳಿ ಕಪ್ಪೆಚಿಪ್ಪು ಅಲ್ಲಿ ಓಡಿ ಕಳ್ಳ ಅಂತೇಳಿ ಹೇಳಿದ್ರಿ ಇಲ್ಲಿ ಬೆಳ್ಳಿ ಬೇಕು ತನಗೆ ರಜತ ಅಂಥೇಳಿ ಪಡಿಲಿಕ್ಕೆ ಓಡ್ತಾರೆ ಅದು ಹತ್ತಿರಕ್ಕೆ ಮರೀಚಿಕೆಯನ್ನು ಕಂಡಾಗೆ ಮರುಭೂಮಿಯಲ್ಲಿ ನೀರಿದೆ ಅಂಥೇಳಿ ನಿಜವಾಗಿ ಅದು ಮರೀಚಿಕೆ ತದಾ ಸ್ಥಾಣುಂ ಪುರುಷ ಇತಿ ವ್ಯವಹಾರ ವ್ಯವಹಾರ ತ್ಯಯಂ ಅಯಂ ವ್ಯವಹಾರ ಆವಾಗ ಈ ಸ್ಥಾಣು ಅಂದರೆ ಮರದ ಬ ಕಾಂಡ ಬುಡ್ಡ ಅದನ್ನು ಪುರುಷ ವ್ಯಕ್ತಿ ಅಂತೇಳಿ ವ್ಯವಹಾರ ಮಾಡ್ತಾನೆ ಶುಕ್ತಿಕಾಂ ರಜತ ವ್ಯವಹಾರ ತ್ಯಯಂ ಇವನು ಆ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತೇಳಿ ವ್ಯವಹಾರ ಮಾಡ್ತಾರೆ ಇತಿ ವಾವದಂತೆ ಈ ರೀತಿಯಾಗಿ ಹೇಳ್ತಾರೆ ಸಜಾ ಎಂ ಪ್ರತ್ಯಯ ವ್ಯಪದೇಶಾದಿ ಲಕ್ಷಣ ಈ ರೀತಿಯಾಗಿ ಪ್ರತ್ಯಯ ವ್ಯಪದೇಶಾದಿ ಲಕ್ಷಣ ಅಂದರೆ ವ್ಯವಹಾರ ಕಪಟ ನಿಜವಾಗಿ ಪ್ರತ್ಯಯ ವ್ಯಪದೇಶ ಇತ್ಯಾದಿ ಲಕ್ಷಣಗಳುಳ್ಳಂತಹ ವ್ಯವಹಾರ ವ್ಯವಹಾರವು ಭ್ರಾಂತ ಸಮೀಚೀನ ವ ಅದು ಭ್ರಮೆಯಿಂದ ಕೂಡಿದ್ದೋ ಅಥವಾ ಸರಿಯಾದದ್ದೋ ಲೌಕಿಕೋ ವೈದಿಕೋವಾ ಅದು ಲೌಕಿಕ ಭ್ರಾಂತಿ ಇರ್ಬೋದು ವೈದಿಕ ಭ್ರಾಂತಿ ಇರ್ಬೋದು ಸರ್ವೋಪಿ ಜಾಗರಿತ ಅವಸ್ಥಾ ವಿಷಯ ಏವ ಇತ್ಯ ಎಲ್ಲವೂ ಎಚ್ಚರದ ಅವಸ್ಥೆಯಲ್ಲಿ ಉಂಟಾಗತಕ್ಕಂಥದ್ದು ನಾವು ಎಚ್ಚರದಲ್ಲಿರುವಾಗ ಅತ ಆದ್ದರಿಂದ ಸಹ ವ್ಯವಹಾರ ಅವಸ್ಥಾ ಇತಿ ಭಣ್ಯತೆ ಹಾಗಾಗಿ ಈ ಅವಸ್ಥೆ ಎಚ್ಚರದ ಅವಸ್ಥೆಯು ವ್ಯವಹಾರ ಅವಸ್ಥೆ ಅಂತೇಳಿ ಹೇಳಲ್ಪಡ್ತದೆ ಪ್ರತ್ಯಯ ವ್ಯಪದೇಶಾದಿ ಲಕ್ಷಣ ಪ್ರತ್ಯಯ ಅಂತೇಳಿ ಹೇಳಿದರೆ ಜ್ಞಾನ ಎನ್ನತಕ್ಕಂಥ ಅರ್ಥವೂ ಇದೆ ಹಾಗೆಯೇ ಪ್ರತ್ಯಯ ಅಂತೇಳಿ ಹೇಳಿದರೆ ನಾನಾ ಅರ್ಥಗಳಿವೆ ಅದರಲ್ಲಿ ನಿಶ್ಚಯ ಅಂತ ಹೇಳತಕ್ಕಂಥ ಅರ್ಥ ಆಮೇಲೆ ಹೇತು ಕಾರಣ ಎನ್ನತಕ್ಕಂಥ ಅರ್ಥ ಪ್ರತ್ಯಯ ವ್ಯಪದೇಶ ಕಾರಣ ಇತ್ಯಾದಿಗಳ ವ್ಯವಹಾರ ಇದು ಭ್ರಾಂತವಾದ್ದು ಅಂತೇಳಿ ಹೇಳ್ತಾರೆ ಇದು ವ್ಯವಹಾರಾವಸ್ಥೆಯಲ್ಲಿ ಉಂಟಾಗತಕ್ಕಂಥದ್ದು ಎಚ್ಚರದ ಅವಸ್ಥೆಯನ್ನು ವ್ಯವಹಾರಾವಸ್ಥೆ ಅಂತ ಹೇಳ್ತಾರೆ ಯಾಕಂದರೆ ಅದರಲ್ಲಿ ವ್ಯವಹಾರ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಸರ್ವೀ ಅಂಬ ವ್ಯವಹಾರ ಜಾಗರಿತಾವಸ್ಥಾ ಅನುಭೂಯಮನೆಯೋ ಆತ್ಮನಾತ್ಮಯೋ ಆತ್ಮನಾತ್ಮನೋ ಅವಿವೇಕ ಪುರಸ್ಕೃತ ಅತ ಆಹಾಷ್ಯಕಾರ ಅಂದರೆ ಸರ್ವ ಅಪಿಚ್ಯವಹಾರ ಈ ಎಲ್ಲ ವ್ಯವಹಾರವು ಕೂಡ ಜಾಗರಿತ ಅವಸ್ಥಾ ಅನುಭೂಯಮಾನಯೋ ಜಾಗೃತ ಅವಸ್ಥೆಯಲ್ಲಿ ಎಚ್ಚರದ ಅವಸ್ಥೆಯಲ್ಲಿ ಅನುಭವಿಸಲ್ಪಡತಕ್ಕಂತಹ ಆತ್ಮನಾತ್ಮಗಳ ಕುರಿತಾದ ಅವಿವೇಕದಿಂದಾಗಿ ಆತ್ಮ ಯಾವುದು ಅನಾತ್ಮ ಯಾವುದು ಎನ್ನುವಂಥ ವಿವೇಚನೆ ಇಲ್ಲದಿರೋದ್ರಿಂದಾಗಿ ಪುರಸ್ಕೃತ್ಯ ಅದನ್ನು ಮುಂದೆ ಮಾಡಿಯೇ ಆ ಅವಿವೇಕದ ಕಾರಣದಿಂದಾಗಿಯೇ ಪುರಸ್ಕೃತ್ಯತಿ ಇದು ಅತ ಆಹಾ ಆದ ಕಾರಣವೇ ಭಾಷ್ಯಕಾರರು ಹೇಳ್ತಾರೆ ಭಾಷ್ಯಕಾರರಾದಶಂಕರರು ಸೂತ್ರ ಭಾಷೆಯಲ್ಲಿ ಅಧ್ಯಾಸ ಎರಡರಲ್ಲಿ ಏನು ಹೇಳ್ತಾರೆ ಅಧ್ಯಾಸ ಭಾಷ್ಯಪಾದ ಎರಡರಲ್ಲಿ ತಮೇತಂ ಆತ್ಮನಾತ್ಮನೋ ಇತರೆತರ ಅಧ್ಯಾಸ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯವ್ಯವಹಾರಾ ಲೌಕಿಕಾ ವೈದಿಕ ಪ್ರವೃತ್ತ ಲೌಕಿಕ್ವ ಮತ್ತು ಲೌಕಿಕ್ವ ಎಲ್ಲ ವ್ಯವಹಾರಗಳು ಪ್ರಮಾಣ ಪ್ರಮೇ ಆದ ವ್ಯವಹಾರಗಳು ಎಲ್ಲವೂ ಈ ಆತ್ಮನಾತ್ಮಗಳು ಬೇರೆ ಬೇರೆ ಇತರೆತರ ಅಧ್ಯಾಸ ಅವುಗಳ ಕುರಿತಾದಂತಹ ಆರೋಪ ಅಥವಾ ಮಿಥ್ಯಾಜ್ಞಾನ ಯಾವುದಿದೆ ಅದರಿಂದಾಗಿಯೇ ಇದು ಈ ವ್ಯವಹಾರವೆಲ್ಲವೂ ತೊಡಗಿದೆ ಲೌಕಿಕ ವ್ಯವಹಾರಗಳಿರ್ಬೋದು ವೈದಿಕ ವ್ಯವಹಾರಗಳಿರ್ಬೋದು ಅಂತ ಹೇಳ್ತಾರೆ ಶಂಕರಾಚಾರ ವೈದಿಕ ವ್ಯವಹಾರಗಳು ಅಂದರೆ ವೈದಿಕ ಕರ್ಮ ಅನುಷ್ಠಾನ ಅದು ಕೂಡ ಒಂದು ರೀತಿಯಲ್ಲಿ ಅಧ್ಯಾಸ ಯಾಕೆಂದರೆ ಯಾವುದು ಯಾವುದನ್ನು ಪೂಜಿಸುವುದು ಈಗ ಆತ್ಮವೇ ಬ್ರಹ್ಮಾಂತರು ಹೇಳಿದ ಮೇಲೆ ಯಾರು ಯಾರನ್ನು ಪೂಜಿಸುವುದು ಅಂತೇಳಿ ಕೂಡ ಬರ್ತದೆ ಕೊನೆಯದಾಗಿ ಅದ್ವೈತದ ತುತ್ತ ತುದಿಗೆ ಏರಿದಾಗ ಸರ್ವಾಣಿಚಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಎಲ್ಲ ಶಾಸ್ತ್ರಗಳು ಕೂಡ ವಿಧಿ ಪ್ರತಿಷೇಧ ಮೋಕ್ಷವನ್ನ ಹೇಳ್ತಕ್ಕಂಥವುಗಳು ಮೋಕ್ಷ ಬಿಡುಗಡೆ ಬಗ್ಗೆ ಹೇಳ್ತವೆ ಹಾಗೆಯೇ ವಿಧಿ ಮತ್ತು ಪ್ರತಿಷೇಧವನ್ನು ಹೇಳ್ತವೆ ಅಂದರೆ ಇದನ್ನು ಮಾಡು ಇದನ್ನು ಮಾಡಬಾರ್ದು ಇದನ್ನು ಮಾಡಬೇಕು ಇತ್ಯಾದಿ ವಿಧಿ ಪ್ರತಿಷೇಧ ನಿಷೇಧ ಇದನ್ನು ಮಾಡಬಾರ್ದು ಇತ್ಯಾದಿಯಾಗಿ ಅಂದರೆ ಕರ್ಮ ಪರವಾಗಿ ಇವೆ ಆ ಕರ್ಮದಿಂದ ಮೋಕ್ಷ ಅಂತೇಳಿ ಹೇಳ್ತದೆ ಅಂಥೇಳಿ ಏಮ್ವಯಂ ಅನಾದಿರ ಅದು ಯಾಕೆ ವ್ಯಾವಹಾರಿಕವಾಗಿ ಅಂತೇಳಿ ಹೇಳಿದ್ದವರು ಸ್ವಾಮೀಜಿ ಏವಯಂ ಅನಾದಿರ ಅನಂತೋ ನೈಸರ್ಗಿಕವೂ ಅಧ್ಯ ಮಿಥ್ಯಾಪ್ರತ್ಯಯ ಈ ರೀತಿಯಾಗಿ ಇದು ಅನಾದಿ ಆಗಿರತಕ್ಕಂಥದ್ದು ಹಾಗೆ ಅನಂತವಾದ ಆದಿ ಅಂತ್ಯಗಳು ಇಲ್ಲದೇ ಇರತಕ್ಕಂಥದ್ದು ನೈಸರ್ಗಿಕ ನಿಸರ್ಗದತ್ತವಾದಂತಹ ನಿಸರ್ಗ ಸಹಜವಾದಂತಹ ಅಧ್ಯಾಸ ಇದು ಅಜ್ಞಾನ ಮಿಥ್ಯಾ ಪ್ರತ್ಯಯ ರೂಪ ಮಿಥ್ಯಾಜ್ಞಾನ ರೂಪವಾದದ್ದು ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ನಾನು ಮಾಡುವವೋ ನಾನು ಅನುಭವಿಸುವವೋ ಎನ್ನತಕ್ಕಂತಹ ಭೋಗಿಸುವವೋ ಎನ್ನತಕ್ಕಂಥದ್ದನ್ನು ಪ್ರವರ್ತಿಸ್ತಕ್ಕಂಥದ್ದು ಇದು ಮಿಥ್ಯಾಜ್ಞಾನ ಸರ್ವಲೋಕ ಪ್ರತ್ಯಕ್ಷ ಎಲ್ಲ ಲೋಕದಲ್ಲಿ ಇದು ಕಂಡು ಬರ್ತದೆ ಅಂಥೇಳಿ ಅಧ್ಯಾಸ ಭಾಷೆಯ ನಾಲ್ಕು ಪಾದ ನಾಲ್ಕರಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಪ್ರವೃತ್ತಿವೃತ್ೂಪ ಅ್ಯವಹಾರ ಪ್ರಮಾಣ ಪ್ರಮೇಯವ್ಯವಹಾರವತ್ ವ್ಯವಹಾರ ಶಪದೇಶ್ಯ ಪ್ರವೃತ್ತಿ ನಿವೃತ್ತೂಪವಾಗಿರತಕ್ಕಂತಹ ಯಾವ ವ್ಯವಹಾರ ಇದೆ ಪ್ರವೃತ್ತಿ ಕರ್ಮಾರ್ಗ ನಿವೃತ್ತಿಜ್ಞಾನಗ ಈ ವ್ಯವಹಾರವು ಪ್ರಮ್ರಮೇಯವ್ಯವಹಾರವತ್ ಪ್ರಮಾಣ ಪ್ರಮೇಯ ಇತ್ಯಾದಿ ವ್ಯವಹಾರಗಳಂತೆಯೇ ವ್ಯವಹಾರ ಶಬ್ದ ವ್ಯಪದೇಶ್ಯವ್ಯವಹಾರ ಎಂತಕ್ಕಂಥ ಶಬ್ದದಿಂದಲೇ ನಿರ್ದೇಶಿಸಲ್ಪಡತಕ್ಕಂಥದ್ದು ತತ್ರದು ಅಲ್ಲಾದರೂ ಪ್ರಮಾಣದಿ ಸ್ವರೂಪ ವಿವೇಕೋ ಪ್ರಮಾಣದಿ ಸ್ವರೂಪ ವಿವೇಕವೂ ವಿವೇಕ ವ್ಯವಹರ್ತರಿ ನೈಕಾಂತೇನ ಅಪೇಕ್ಷ್ಯತೆ ವ್ಯವಹಾರ ಮಾಡುವವನಲ್ಲಿ ನೈಕಾಂತೇನ ಅಪೇಕ್ಷ್ಯತೆ ಪ್ರಮಾಣದಿ ಸ್ವರೂಪ ವಿವೇಕ ಯಾವುದಿದೆ ಅದು ವ್ಯವಹಾರ ಮಾಡತಕ್ಕಂಥವನ್ನಲ್ಲಿ ಅಂದರೆ ಪ್ರವೃತ್ತಿ ಮಾರ್ಗದಲ್ಲಿ ಆಗಲಿ ನಿವೃತ್ತಿ ಮಾರ್ಗದಲ್ಲಿ ನೈಕ ಅಂತೇನ ಅನೇಕ ವಿಧವಾಗಿ ಅದು ಅಪೇಕ್ಷಿಸಲ್ಪಡ್ತದೆ ಏಕಾಂತದಿಂದ ಅಲ್ಲ ಒಂದೇ ರೀತಿಯ ಪ್ರಮಾಣ ಅಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಇರ್ಬೋದು ನಿವೃತ್ತಿ ಮಾರ್ಗದಲ್ಲಿ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಪ್ರಮಾಣ ಇತ್ಯಾದಿಗಳು ವ್ಯವಹರಿಸಲ್ಪಡ್ತವೆ ಯ ಪಶ್ವಾದಿಷ್ಟು ಅದು ತಾದೃಶ ಪ್ರತ್ಯಕ್ಷಾಧಿ ವ್ಯವಹಾರ ಯಾಕಂದರೆ ಪಶುವಾದಿಗಳಲ್ಲಿ ಕೂಡ ಪಶುಗಳಲ್ಲಿಯೂ ಕೂಡ ಅಂತಹ ಪ್ರತ್ಯಕ್ಷಾದಿ ವ್ಯವಹಾರವು ಉಪಲಭ್ಯತೆ ಯಾಕೆ ನೋಡಿ ಏನನ್ನು ಕಂಡಾಗ ಹೆದರಿಕೆ ಆಗ್ತದೆ ಬೆಂಕಿಯನ್ನು ಕಂಡಾಗದ್ದು ಪ್ರಾಣಿಗಳಿಗೆ ಹೆದರಿಕೆ ಆಗ್ತದೆ ಪಕ್ಷಿಗಳಿಗೆ ಹೆದರಿಕೆ ಆಗ್ತದೆ ಅಂದರೆ ಪ್ರತ್ಯಕ್ಷಾದ ವ್ಯವಹಾರಗಳು ಅವುಗಳಲ್ಲಿ ಕೂಡ ನಡಿತವ್ರೆ ನಮಗೆ ಕಾಣುತ್ತದೆ ನಚತೆ ಪ್ರಮಾಣಾದಿ ವಿವೇಕಪೂರ್ವಕ ಪ್ರವರ್ತಂತೆ ನಿವರ್ತಂತೆ ಅವುಗಳು ಪ್ರಮಾಣಾದಿ ವಿವೇಕಪೂರ್ವಕವಾಗಿ ನಡೆಯುವಂಥದ್ದಾಗಲಿ ಅಥವಾ ನಡೆಯದೇ इवा व्युत्पत्ति अल्लाह अंत हेल्तर एवं यहां अव्युत्पन्नाव्युत्पत्तिमता मिथ्याज्ञानपुरस्सर प्रवृत्तिवृत्तिवारगद्वेशयुक्त एवं शास्त्रीयेष्वी व्यवहारेषु वस्तुस्वूप विवेकाभावेक विवेका अभावन ನಿಬಂಧನ ಮಿಥ್ಯಾಜ್ಞಾನ ನಿಮಿತ್ತ ಇವ ಪ್ರವೃತ್ತಿ ನಿವೃತ್ತಿ ಲಕ್ಷಣ ವ್ಯವಹಾರ ಇತಿ ಶ್ಲೇಷ್ಯತೆ ಎಂಬುದಾಗಿ ತಿಳಿದು ಬರ್ತದೆ ಮಿಥ್ಯಾಜ್ಞಾನದಿಂದಲೇ ಪ್ರವೃತ್ತಿ ನಿವೃತ್ತಿ ವ್ಯವಹಾರವು ಶಾಸ್ತ್ರಜ್ಞಾನವುಳ್ಳವರಲ್ಲಿಯೂ ಕಂಡುಬರ್ತದೆ ಅಂತೇಳಿ ಹೇಳ್ತಾರೆ ಅಂದರೆ ಬ್ರಹ್ಮಜ್ಞಾನವಾಗದವರಿಗೆ ಕೇವಲ ಶಾಸ್ತ್ರಜ್ಞಾನ ಇದ್ದರೂ ಕೂಡ ಅಲ್ಲಿ ಅವರು ಮಿಥ್ಯಾ ವ್ಯವಹಾರದಲ್ಲಿ ತೊಡಗಿರುತ್ತಾರೆ ಪ್ರವೃತ್ತಿ ನಿವೃತ್ತಿ ಲಕ್ಷಣವಾದಂಥ ವ್ಯವಹಾರದಲ್ಲಿ ಅಂತೇಳಿ ಅತೆಯವ ಹಾಗಾಗಿಯೇ ಚ ಉಕ್ತಂ ಹೇಳಲ್ಪಟ್ಟಿದೆ ಭಾಷ್ಯಕಾರೇಣ ಭಾಷ್ಯಕಾರಣದಿಂದ ಏನು ಅಂಥೇಳಿ ಅದಸ್ತಾದ ಉದಾಹೃತವಾಕ್ಯೆ ಅಧಸ್ತು ಕೆಳಗಡೆ ಉದಾಹರಣೆ ಉದಾಹರಿಸಿದಂತಹ ವಾಕ್ಯದಲ್ಲಿ ಸರ್ವಾಂಚ ಶಾಸ್ತ್ರ ಅಧ್ಯಾಸ ಪುರಸ್ಕೃ ಪ್ರವರ್ತಾನಿ ಪ್ರವೃತ್ತಿ ಎಲ್ಲ ಶಾಸ್ತ್ರಗಳು ಕೂಡ ಅಧ್ಯಾಸವನ್ನು ಮುಂದೆ ಮಾಡಿಯೇ ಅಜ್ಞಾನವನ್ನು ಮುಂದೆ ಮಾಡಿಯೇ ಪ್ರವೃತ್ತವಾಗಿವೆ ಯಾಕಂದರೆ ಅದು ಪ್ರವೃತ್ತಿ ಅದು ನಿರ್ಿಸರ್ಗದ ಸಹಜವಾದದ ಸಹಜವಾದದ್ದು ತರ ದರ್ಶನಾಂತರೀ ಲೌಕಿಕ ಪ್ರಮೇಯ ನಿರ್ಧಾರ ಪ್ರವೃತ್ತಾನಿ ಇತ್ಯ ಇತರ ದರ್ಶನಗಳು ಲೌಕಿಕ ಪ್ರಮೇಯ ನಿರ್ಧಾರಕ್ಕಾಗಿಯೇ ಪ್ರವೃತ್ತವಾಗಿವೆ ಎಂಬುದರಿಂದಾಗಿ ತತ್ ಶಾಸ್ತ್ರ ಪ್ರಣಯತೃಣಾಮ ಆಯಾ ಶಾಸ್ತ್ರಗಳನ್ನು ಪ್ರಣಯನ ಮಾಡಿದವರು ಕರ್ತೃಗಳು ಯಾರಿದ್ದಾರೆ ಅವರಿಗೂ ಕೂಡ ಪ್ರವೃತ್ತಿ ಯಥೋಕ್ತ ಅಧ್ಯಾಸಪೂರ್ವಿಕ ಇವ ಗಮ್ಯತೆ ಆ ಕರ್ತೃಗಳಿಗೂ ಶಾಸ್ತ್ರದ ಇತರ ದರ್ಶನಗಳು ಯಾವುದಿದೆ ಸಾಂಖ್ಯ ಯೋಗ ಪೂರ್ವಮೀಮಾಂಸೆ ಆಮೇಲೆ ತರ್ಕ ಇತ್ಯಾದಿಗಳು ಕೂಡ ಅದರ ಕರ್ತೃಗಳು ಕೂಡ ಅವರು ಅಧ್ಯಾಸ ಪೂರ್ವಕವಾಗಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತದೆ ಯಾಕೆ ಪರಮಾರ್ಥವನ್ನ ತಿಳಿದಲ್ಲ ಮಾಡಿದ್ದು ಅಂತೇಳಿ ವೇದಸ್ಯತು ವಿಧಿ ನಿಷೇಧ ಲಕ್ಷಣಸ್ಯ ತಾವತ್ತು ಯಥಾ ಪ್ರಸಿದ್ಧ ವೇದಕ್ಕೆ ವಿಧಿ ನಿಷೇಧ ಲಕ್ಷಣ ಇದೆ ಅಂತೇಳಿ ಹೇಳುವಂಥದ್ದು ಪ್ರಸಿದ್ಧವೇ ಆಗಿದೆ ವೇದದಲ್ಲಿ ಹೀಗೆ ಮಾಡುವಂತ ಹೇಳ್ತದೆ ಸತ್ಯಂಬದ ಧರ್ಮಂಚರ ಸ್ವಾಧ್ಯಾಯ ಅನ್ಮ ಪ್ರಮದ ಇತ್ಯಾದಿ ವಾಕ್ಯಗಳು ಬರ್ತವೆ ವಿಧಿ ನಿಷೇಧ ಅಂದರೆ ಅದೇ ಸ್ವಾಧ್ಯಯಾನ್ಮ ಪ್ರಮದ ಸತ್ಯನ್ನ ಪ್ರಮೋದಿತವ್ಯಂ ಅದು ನಿಷೇಧ ಮಾಡಬಾರ್ದು ಅಂತೇಳಿ ಹೇಳುವಂಥದ್ದು ಸ್ವಾಧ್ಯಾಯವನ್ನು ಬಿಡಬಾರದು ಸತ್ಯದಿಂದ ಸತ್ಯಮಾರ್ಗದಿಂದ ವಿಚಲಿತರಾಗಬಾರ್ದು ಧರ್ಮಾನ್ನ ಪ್ರಮೋದಿತವ್ಯಂ ಕುಶಲಾನ್ನ ಪ್ರಮೋದಿತವ್ಯಂ ಪ್ರಮಾದ ಉಂಟಾಗಬಾರ್ದು ಅಂತೇಳಿ ನಿಷೇಧ ಹೇಳುವಂಥದ್ದು ಹೀಗೆ ವಿಧಿ ನಿಷೇಧವಾದಂಥ ಲಕ್ಷಣವುಳ್ಳದ್ದು ವೇದ ಯಥಃಃಃ ಪ್ರಸಿದ್ಧ ವಿಧ ಪ್ರಸಿದ್ಧವಾದದ್ದೇ ಆಗಿದೆ ಕ್ರಿಯಾಕಾರಕ ಫಲ ಸಂಬಂಧ ಉಪಾದಾಯ ಕ್ರಿಯಾಕಾರಕ ಫಲ ಸಂಬಂಧದ ಅವಲಂಬಿಸಿ ಅದನ್ನು ಹೇಳ್ತಾ ಇಷ್ಟಾನಿಷ್ಟ ಫಲಪ್ರಾಪ್ತಿ ಪರಿಹಾರ ಸಾಧನ ಇಷ್ಟ ಮತ್ತು ಅನಿಷ್ಟಗಳ ಪರಿ ಪ್ರಾಪ್ತಿ ಮಾಡತಕ್ಕಂಥದ್ದನ್ನು ಇಷ್ಟಾನಿಷ್ಟ ಫಲ ಪ್ರಾಪ್ತಿ ಪರಿಹಾರ ಸಾಧನ ಇಷ್ಟ ಫಲವನ್ನು ಪ್ರಾಪ್ತಿ ಮಾಡತಕ್ಕಂಥದ್ದು ಅನಿಷ್ಟ ಫಲವನ್ನು ಪರಿಹಾರ ಮಾಡತಕ್ಕಂಥ ಸಾಧನವಾಗಿದೆ ವೇದ ವೇದ ಆ ರೀತಿಯಾದ ಇದನ್ನು ವೇದವು ಉಂಟು ಫಲವನ್ನ ಫಲವನ್ನು ಅಪ್ರಾಮಾಣ್ಯ ಪ್ರಸಕ್ತಿ ಹಾಗಾಗಿ ಅದು ಅದರಲ್ಲಿ ಅಪ್ರಾಮಾಣ್ಯವಾದಂತಹ ಯಾವ ಆತ್ಮ ಅಥವಾ ಬ್ರಹ್ಮದ ವಿಚಾರ ಇದೆ ಆ ಅದರಲ್ಲಿ ಇಂತಹ ಕರ್ಮವನ್ನು ಹೇಳತಕ್ಕಂಥ ವಿಧಿ ನಿಷೇಧವಾಕ್ಯಗಳು ತೊಡಗಿಲ್ಲ ಆ ಬ್ರಹ್ಮದಲ್ಲಿ ಬ್ರಹ್ಮದ ಬಗ್ಗೆ ಮುಮುಕ್ಷೂಣಾಮಪಿ ಉಪಾತ್ವ ದುರಿತಕ್ಷಯಾರ್ಥ ಕರ್ಮಾಣಿ ವಿಧತ್ತೇ ವೇದ ಮುಮುಕ್ಷುಗಳಿಗೂ ಕೂಡ ವೇದವನ್ನು ಅಂದರೆ ಮೋಕ್ಷವನ್ನು ಬಯಸ್ತಕ್ಕಂತಹ ಮುಖಕ್ಷಗಳು ಅವರಿಗೂ ಕೂಡ ಉಪಾತ್ತ ದುರಿತಕ್ಷಯಾರ್ಥ ಮಾಡಿದಂತಹ ದುರಿತ ಪಾಪಗಳು ಯಾವುದಿದೆ ಅದನ್ನು ನಾಶ ಮಾಡಿಕೊಳ್ಳುವುದಕ್ಕಾಗಿ ನಿತ್ಯ ಕರ್ಮಾದಿಗಳಲ್ಲಿ ನಿತ್ಯ ಕರ್ಮಾದಿಗಳನ್ನು ಹೇಳ್ತದೆ ಅಥವಾ ಪ್ರಾಯಶ್ಚಿತ ಕರ್ಮಗಳನ್ನು ಹೇಳ್ತದೆ ವೇದ ನತು ವರ್ಣಾಶ್ರಮ ವರ್ಣಾಶ್ರಮದ ಅಸ್ತಿತ್ವದ ಮಾತ್ರವಲ್ಲ ಕ್ರಿಯಾಕಾರಕ ಫಲ ಅಸ್ತಿತ್ವಂ ವಾ ಕ್ರಿಯಾಕಾರಕ ಫಲ ಒಂದು ಕರ್ಮವನ್ನು ಮಾಡಿದರೆ ಇಂಥ ಫಲ ಎನ್ನತಕ್ಕಂಥದ್ದರ ಅಸ್ತಿತ್ವ ಇತ್ಯಾದಿಗಳು ಯಥಾರ್ಥಂ ಇತಿ ತಾತ್ಪರ್ಯೇಣ ವಕ್ತಿ ಆದರೆ ಅದು ತಾತ್ಪರ್ಯದಿಂದ ಹೇಳ್ತಾ ಇಲ್ಲ ವೇದ ಕುತ್ ಜಪಿ ಇನ್ನ ದೋಷ ಹಾಗಾಗಿ ದೋಷವಿಲ್ಲ ವೇದದಲ್ಲಿ ಅಂದರೆ ವರ್ಣಾಶ್ರಮದ ಅಸ್ತಿತ್ವ ಮತ್ತು ಒಂದು ಕರ್ಮವನ್ನು ಮಾಡಿದರೆ ಇಂಥ ಫಲ ಎನ್ನತಕ್ಕಂಥದ್ರ ಒಂದು ಸತ್ಯತೆ ಯಥಾರ್ಥತೆ ಇದನ್ನು ತಾತ್ಪರ್ಯದಿಂದ ಹೇಳ್ತಾ ಇಲ್ಲ ವೇದ ಎಲ್ಲಿಯೂ ಕೂಡ ಕೇವಲ ವ್ಯಾವಹಾರಿಕವಾಗಿ ಹೇಳ್ತಾ ಇದೆ ಅಷ್ಟೇ ಹಾಗಾಗಿ ಅದರಲ್ಲಿಯೂ ದೋಷ ಇಲ್ಲ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ಅಥವಾ ಇವರು ಸತ್ಯನಾರ ಸ್ವಾಮಿಯವರು ಹೇಳ್ತಾರೆ ಮೋಕ್ಷಪರಸ್ತು ವೇದ ವೇದೋ ಮೋಕ್ಷಪರವಾದದ್ದು ಯದ್ಯಪಿ ಪ್ರಮಾತ್ರಾದಿ ಅವಿದ್ಯಾಕೃತ ಭೇದಂ ಪುರಸ್ಕೃತ್ಯ ಪ್ರವರ್ತತೆ ಪ್ರಮಾತೃ ಅಂದರೆ ಪ್ರಮಾಣ ಮಾಡತಕ್ಕಂಥವನು ಪ್ರಮಾಣ ಪ್ರಮೇಯಾದಿ ಅವಿದ್ಯೆಯಿಂದ ಮುಂದಿಟ್ಟುಕೊಂಡೇ ಅದು ತೊಡಗಿದರೂ ಕೂಡ ಮೋಕ್ಷಪರವಾಗಿಯೇ ಇದೆ ಅದು ಅದರ ತಾತ್ಪರ್ಯ ಮೋಕ್ಷಪರವಾದದ್ದೇ ಆಗಿದೆ ತಥಾಪಿ ನ ಪ್ರಮಾತ್ರಾದಿಭೇದ ಸತ್ಯತ್ವೇ ತಸ ತಾತ್ಪರ್ಯಂ ಹಾಗಾದರೂ ಕೂಡ ಪ್ರಮಾತ್ರಾದಿ ಭೇದದ ಸತ್ಯತ್ವದಲ್ಲಿ ಅದರ ತಾತ್ಪರ್ಯ ಅಲ್ಲ ಮೋಕ್ಷಪರವಾದದ್ದೇ ಆಗಿದೆ ಅದು ಹೊರತು ಪ್ರಮಾತೃವೇ ಮೊದಲಾದಂಥ ಅಂದರೆ ಪ್ರಮಾಣ ಪ್ರಮೇಯಾದಿಗಳು ಪ್ರಮಾತೃವು ಎನ್ನುತಕ್ಕಂಥ ಭೇದ ಉ ಭೇದವು ಸತ್ಯ ಅಂತೇಳಿ ಹೇಳ್ತಕ್ಕಂಥದ್ದು ಅದರ ತಾತ್ಪರ್ಯ ಅಲ್ಲ ಮೋಕ್ಷವೇ ಅದರ ತಾತ್ಪರ್ಯ ವೇದದ್ದು ಅಧ್ಯಾರೋಪ ಅಪವಾದ ನ್ಯಾಯಂ ಅನುಸೃತ್ಯ ಅಧ್ಯಾರೋಪ ಅಪವಾದ ನ್ಯಾಯವನ್ನು ಅನುಸರಿಸಿಯೇ ಅಧ್ಯಾರೋಪ ಅಂದರೆ ಅಧಿ ಆರೋಪಿಸುವಂಥದ್ದು ಹ್ಞೂ ಆರೋಪ ಮಾಡ್ತಕ್ಕಂಥದ್ದು ಇರುವುದಲ್ಲ ಅದು ಹ್ಞೂ ಅಧ್ಯಾರೋಪ ಅಪವಾದ ಅಪವಾದ ಅಂದರೆ ಅಲ್ಲಗಳೆಯುವಂಥದ್ದು ಒಂದನ್ನು ಆರೋಪಿಸಿ ಕೊನೆಗೆ ಅಲ್ಲಗಳೆಯತಕ್ಕಂಥದ್ದು ಅದಲ್ಲ ಅಂಥೇಳಿ ಈಗ ದೇಹವು ನಾನಲ್ಲ ಇಂದ್ರಿಯಗಳು ನಾನಲ್ಲ ಮನಸ್ಸು ನಾನಲ್ಲ ಚಿತ್ತ ನಾನಲ್ಲ ಬುದ್ಧಿ ನಾನಲ್ಲ ಇತ್ಯಾದಿಗಳನ್ನು ಹೇಳ್ತಾ ಹೇಳ್ತಾ ಹ್ಞೂ ಸುರುವಿಗೆ ಅಧ್ಯಾರೋಪ ಆಮೇಲೆ ಅಲ್ಲಿ ಅಪವಾದ ಅದು ಅಂತ ಹೇಳುವಂಥದ್ದು ಒಂದನ್ನು ಹೇಳಿ ಈ ರೀತಿಯ ಒಂದು ವೈಖರಿ ಈ ಒಂದು ರೀತಿಯ ಒಂದು ವಿಧಾನವನ್ನು ಅನುಸರಿಸಿ ತತ್ ತತ್ ತತ್ವ ವಿಮೃಶ್ಯ ಆ ತತ್ವವನ್ನು ಪರತತ್ವವನ್ನು ವಿಮರ್ಶಿಸಿ ವಿಚಾರಾಂತ್ಯ ನಿತ್ಯ ನಿರಸ್ತ ಸಮಸ್ತ ಅವಿಧ್ಯಾತತ್ ಕಾರ್ಯೆ ಪರಮಾರ್ಥಸ್ವರೂಪೆ ಜಿಜ್ಞಾಸು ವ್ಯವಸ್ಥಾ ವ್ಯವಸ್ಥಾಪತಿ ಇದು ವಿಶೇಷ ಇದೆಲ್ಲವನ್ನು ನಿರಾಕರಿಸಿ ಕೊನೆಗೆ ಅಂತ್ಯದಲ್ಲಿ ಜಿಜ್ಞಾಸುವನ್ನು ಪರಮಾರ್ಥಸ್ವರೂಪದಲ್ಲಿಯೇ ನೆಲೆನಿಲಿಸುವಂತಹದ್ದು ಇದರ ವಿಶೇಷ ವೇದದ್ದು ಅಂತೇಳಿ ಹೇಳ್ತಾ ಇದ್ದಾರೆ ತದೇ ವೇದಾಂತ್ಯ ಅನ್ಯತ್ರ ಅಧಿಕಾರಿಣ್ಣರ್ಶನ ನಿರ್ದಿಷ್ಟಸಿಂತಸಾಧನಾಶೀಲನ ತತ್ತ ಫಲ ಪ್ರಾಪ್ತಿಯನಂತರ ಕರ್ತೃತ್ವ ಭೋಕ್ತೃತ್ವ ಚರ್ತ ಈ ರೀತಿ ಆದ್ರಿಂದ ಸಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಸಂಯಮಿಗಳು ಹೇಳ್ತಾ ಇದ್ದಾರೆ ಶಿಷ್ಯರ ಉದ್ಧಾರಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಜೀವರ ಉದ್ಧಾರಕ್ಕಾಗಿ ಏನು ಹೇಳ್ತಾ ಇದ್ದಾರೆ ವೇದಾಂತ ಆದ ಅನ್ಯತ್ರ ಅಧಿಕಾರಿಣ ಪುರುಷಸ್ಯ ವೇದಾಂತಕ್ಕಿಂತ ಹೊರತುಪಡಿಸಿ ಇತರ ಕಡೆಗಳಲ್ಲಿ ಬೇರೆ ದರ್ಶನಗಳಲ್ಲಿ ಅಧಿಕಾರಿ ಯಾರಿದ್ದಾನೆ ಯಾವುದು ಕರ್ಮಾದಿಗಳಿಗೆ ಅಧಿಕಾರಿಗಳಿದ್ದಾರೆ ಅಂತಹ ಪುರುಷನಿಗೆ ತತ್ತ ದರ್ಶನ ನಿರ್ದಿಷ್ಟ ಸಿದ್ಧಾಂತ ಸಾಧನಾನುಶೀಲನೇನ ಆಯಾಯ ದರ್ಶನದಲ್ಲಿ ನಿರ್ದೇಶಿಸಲ್ಪಟ್ಟಂತಹ ಸಿದ್ಧಾಂತದ ಸಾಧನಯನ್ನ ಮಾಡುತ್ತಾ ಮಾಡುತ್ತಾ ಆಚರಿಸುತ್ತಾ ಮಾಡೋದ್ರಿಂದಾಗಿ ತತ್ತಲಪ್ರಾಪ್ತಿ ಅನಂತರಮಪಿ. ಆಯಾಯ ಫಲವನ್ನು ಪಡೆದ ನಂತರವೂ ಕೂಡ ಕರ್ತೃತ್ವ ಭೋತೃತ್ವಂಚ ಅನುವರ್ತತೆ ಇವ ತಾನು ಮಾಡುವನು ತಾನು ಉಣ್ಣು ಅನ್ನತಕ್ಕಂತಹದ್ದು ನಾನು ನನ್ನದು ನಾನು ಮಾಡಿದೆ ನನ್ನ ನನ್ನಿಂದಾಗಿ ನಾನು ಮಾಡಿದ್ರಿಂದಾಗಿ ನನಗೆ ಈ ಫಲ ಉಂಟಾಯಿತು ಭಾವನೆಯೂ ಮುಂದುವರಿಯುತ್ತದೆ ಎಲ್ಲ ವೇ ವೇದಾಂತವನ್ನು ಹೊರತುಪಡಿಸಿ ಈ ದರ್ಶನಗಳಲ್ಲಿ ಸಾಂಪ್ರದಾಯಿಕ ವಿಶುದ್ಧ ವೇದಾಂತ ದರ್ಶನ ರೀತ್ಯ ಅಂದರೆ ವೇದಾಂತ ದರ್ಶನ ಹೊರತುಪಡಿಸಿ ಉಳಿದದ್ದು ಯಾವುದೆಲ್ಲ ವೇದಾಂತ ದರ್ಶನಕ್ಕೆ ಉತ್ತರ ಮೀಮಾಂಸೆ ಅಂತ ಹೇಳ್ತಾರೆ ಷಡ್ ದರ್ಶನಗಳು ಆಸ್ತಿಕ ದರ್ಶನಗಳು ಆರು ಅದರಲ್ಲಿ ಆರನೆಯದು ವೇದಾಂತ ದರ್ಶನ ಅಥವಾ ಉತ್ತರ ಮೀಮಾಂಸಾ ದರ್ಶನ ಅದಕ್ಕೆ ವೇದಾಂತ ಸೂತ್ರಗಳೇ ಆಧಾರ ವೇದ ಬಾದರಾಯಣ ವ್ಯಾಸರದ್ದು ಅದಕ್ಕಿಂತ ಹಿಂದಿನವುಗಳು ಈಗಾಗಲೇ ತಮಗೆ ತಿಳಿದಾಗ ಕಪಿಲ ಮುನಿಯ ಸಾಂಖ್ಯ ದರ್ಶನ ಪತಂಜಲಿ ಮುನಿಯ ಯೋಗ ದರ್ಶನ ಗೌತಮ ಮುನಿಯ ನ್ಯಾಯ ದರ್ಶನ ಆಮೇಲೆ ಕಣಾದರ ವೈಶೇಷಿಕ ದರ್ಶನ ಆಮೇಲೆ ಜೈಮಿನಿಗಳ ಪೂರ್ವಮೀಮಾಂಸ ಅಥವಾ ಕರ್ಮಕಾಂಡ ವೇದದ್ದು ವೇದದ ಕರ್ಮಕಾಂಡ ದರ್ಶನ ಇತ್ಯಾದಿ ಪೂರ್ವಮೀಮಾಂಸ ದರ್ಶನ ಇವಿಷ್ಟು ಐದು ಹಿಂದಿನ ದರ್ಶನಗಳು ಆರನೇದು ವೇದಾಂತ ಅಥವಾ ಉತ್ತರ ಮೀಮಾಂಸೆ ಅಥವಾ ಬಾದರಾಯಣ ವ್ಯಾಸ ದರ್ಶನ ಬಾದರಾಯಣ ದರ್ಶನ ವೇದವ್ಯಾಸದಿಂದ ವೇದಾಂತ ಸೂತ್ರಗಳು ಅಂತ ಹೇಳ್ತಾರೆ ಶಾರೀರಿಕ ಸೂತ್ರಗಳು ಶಾರೀರಿಕ ಸೂತ್ರಗಳು ಅಂತೇಳಿ ಹೇಳ್ತಾರೆ ಹ್ಞೂ ಬ್ರಹ್ಮಸೂತ್ರಗಳು ಅಂತೇಳಿ ಕೂಡ ಹೇಳ್ತಾರೆ ಅಂದರೆ ಬ್ರಹ್ಮಜಿನ್ಯಾಸೆ ಅಲ್ಲಿರ್ತಕ್ಕಂಥದ್ದು ಪೂರ್ವಮೀಮಾಂಸೆ ಅದು ಧರ್ಮ ಜಿಜ್ಞಾಸೆ ಧರ್ಮದ ಬಗ್ಗೆ ಹೇಳ್ತದೆ ಹಾಗೆ ಬೇರೆ ಬೇರೆ ದರ್ಶನಗಳಲ್ಲಿ ಕೂಡ ಈ ವೇದಾಂತವನ್ನು ಹೊರತುಪಡಿಸಿ ಉಳಿದ ಎಲ್ಲವುಗಳಲ್ಲಿ ಕರ್ತೃತ್ವ ಭೋಗ್ತವ ಉಳ್ಕೊಳ್ತದೆ ನಾನು ಮಾಡಿದವನು ನಾನು ಅನುಭವಿಸತಕ್ಕಂಥದ್ದು ನಾನು ಇಂಥ ಕರ್ಮ ಮಾಡಿದೆ ಇಂಥ ಫಲ ನನಗೆ ಸಿಗ್ತದೆ ಅಂತಕ್ಕಂಥದ್ದು ಆದರೆ ಸಾಂಪ್ರದಾಯಿಕ ವಿಶುದ್ಧ ವೇದಾಂತ ದರ್ಶನ ರೀತಿಯಿಂದಾಗಿ ವಿಶುದ್ಧವಾದ ವೇದಾಂತ ಯಾವುದಿದೆ ಸಾಂಪ್ರದಾಯಿಕವಾದ ಸಂಪ್ರದಾಯದತ್ತವಾಗಿ ಗುರು ಪರಂಪರೆಯಿಂದ ಬಂದಿರತಕ್ಕಂತಹ ವೇದಾಂತ ದರ್ಶನ ಯಾವುದಿದೆ ಅದರ ಕ್ರಮದಿಂದ ಆದರೂ ರೀತಿಯಾತೂ ಬ್ರಹ್ಮಜಿಜ್ಞಾಸೋ ಯದ್ಯಪಿ ವಿಜ್ಞಾನಾತ್ ಪ್ರ ಅಸ್ತಿವ ಪ್ರಮಾತೃತ್ವ ಅಧ್ಯಪದೃಷ್ಟ್ಯಾ ಬ್ರಹ್ಮಜಿಜ್ಞಾಸುವಿಗೆ ಬ್ರಹ್ಮನನ್ನು ತಿಳಿಯಲು ಬಯಸ್ತಕ್ಕಂಥವನಿಗೆ ಒಂದು ವೇಳೆ ವಿಜ್ಞಾ ವಿಶೇಷ ಜ್ಞಾನದಿಂದ ಅಂದರೆ ಈ ವಿಶೇಷವಾದ ಬ್ರಹ್ಮಜ್ಞಾನ ಯಾವುದೂ ಇದೆ ಅದಕ್ಕಿಂತ ಮೊದಲು ಅದು ಮೊದಲು ಮಾತ್ರ ಪ್ರಮಾತೃತ್ವದ ಅಧ್ಯಾರೋಪ ದೃಷ್ಟಿ ಇರ್ತದೆ ಹೊರತು ಬ್ರಹ್ಮ ಬ್ರಹ್ಮ ಅವಗತೆ ಊರ್ಧ್ವಂ ಬ್ರಹ್ಮನನ್ನು ತಿಳಿದ ನಂತರ ಜಿಜ್ಞಾಸೋಹೋ ಏವ ಪ್ರಮಾತೃತ್ವ ಅಸಂಸ್ಪೃಷ್ಟ ಬ್ರಹ್ಮಸ್ವರೂಪತಾ ಪ್ರಮ ಜಿಜ್ಞಾಸುವಿಗೆ ಅಂದರೆ ಆ ತಿಳಿಯತಕ್ಕಂಥವನಿಗೆ ತಿ ಪ್ರಮಾತೃತ್ವವು ಸ್ಪರ್ಶಿಸುವುದಿಲ್ಲ ಯಾಕೆ ಬ್ರಹ್ಮಸ್ವರೂಪತ್ವದಿಂದಾಗಿ ಅವನೇ ಬ್ರಹ್ಮವಾಗ್ತಾನೆ ಆವಾಗ ಅವನಿಗೆ ಪ್ರಮಾಣವೂ ಇಲ್ಲ ಜಿಜ್ಞಾಸುವಿಗೆ ಬ್ರಹ್ಮವಿದ್ದು ಬ್ರಹ್ಮವೀವೋ ಹೋಗಿ ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗಿಬಿಡ್ತಾನೆ ಅದರಿಂದ ಆಮೇಲೆ ಪ್ರಮಾಣವಿಲ್ಲ ಪ್ರಮಾತೃತ್ವವ ಇಲ್ಲ ಅವನಿಗೆ ಅಂದರೆ ಅವನು ಕರ್ತೃವಲ್ಲ ಭೋಗ್ತರೂ ವೇದಾಂತ ದರ್ಶನದಲ್ಲಿ ಅವನು ಮಾಡುವವನು ಅಲ್ಲ ಅದನ್ನು ಭೋಗಿಸ್ತಕ್ಕಂಥವನು ಅಲ್ಲ ಹಾಗಾಗಿ ಜ್ಞಾನಿಯು ಮಾಡಿದರೂ ಮಾಡಿದ ಹಾಗಲ್ಲ ಅಂಥೇಳಿ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದು ಆತ್ಮಜ್ಞಾನಿಯು ಅವನೇನು ಮಾಡಿದರೂ ಕೂಡ ತಾನು ಮಾಡುವವಲ್ಲ ಒಳ್ಳೇದಾಗಲಿ ಕೆಟ್ಟದಾಗಲಿ ಮತ್ತು ಯಾವುದು ಮಾಡೋದು ಮಾಡುವುದಲ್ಲ ಇಂದ್ರಿಯಗಳು ದೇಹ ಮನಸ್ಸು ಚಿತ್ತ ಬುದ್ಧಿ ತಾನು ಕೇವಲ ಚೈತನ್ಯ ಸ್ವರೂಪ ನಿತ್ಯ ಸತ್ಯ ಚಿತ್ ಸತ್ಯ ಚಿತ್ತಾನಂದ ಸ್ವರೂಪ ಅಂಥೇಳಿ ತಿಳಿತಾನೆ ಕೇವಲ ಶರೀರ ಇಂದ್ರಿಯಗಳು ವ್ಯವಹರಿಸ್ತವೆ ಆಯಾ ವಿಷಯಗಳಲ್ಲಿ ಅಂಥೇಳಿ ತಿಳಿತಾನೆ ಹಾಗಾಗಿ ಅನಂತರಂ ಅಂದರೆ ಪ್ರಮಾತೃತ್ವ ಅಸಂಸ್ಪೃಷ್ಟ ಬ್ರಹ್ಮ ಆವಿರ್ಭವತಿ ಅಂತಹ ಸ್ವರೂಪವು ಅವನಿಗೆ ಉಂಟಾಗ್ತದೆ ಅದು ಹೊಸದಾಗಿ ಉಂಟಾಗುವುದಲ್ಲ ಅದರ ತಿಳಿವು ಅವನಿಗೆ ಆಗ್ತದೆ ಆಗ್ತದೆ ಅದೇ ಮುಕ್ತತೆ ಮುಕ್ತಿ ಅಂದರೆ ಅದೇ ಇನ್ನೇನು ಮರಣಾನಂತರ ಅಂತೇಳಿ ಅಲ್ಲ ಆವಾಗಲೇ ಅವನು ಮುಕ್ತನಾಗ್ತಾನೆ ಆವಿರ್ಭವತಿ ಇತ್ಯತಃ ಅದ್ವಿತೀಯ ಬ್ರಹ್ಮಾತ್ಮಬೋಧಾನಂತರಂ ಅಂದರೆ ಬ್ರಹ್ಮವೂ ಆತ್ಮವು ಒಂದೇ ಅದು ಏಕಮೇವ ಅದ್ವಿತೀಯವಾದದ್ದು ಜಗತ್ತಿನಲ್ಲಿ ಎನ್ನತಕ್ಕಂತಹ ಜ್ಞಾನ ಆದ ನಂತರ ನ ಕೋಪಿ ವ್ಯವಹಾರ ಅವಶಿಷ್ಯತೆ ಅವನಿಗೆ ಯಾವ ವ್ಯವಹಾರವೂ ಉಳಿದಿರುವುದಿಲ್ಲ ಅವನು ಮಾಡಬೇಕಾದದ್ದದು ಅಂಥೇಳಿ ಯಾವುದೂ ಉಳಿದಿರುವುದಿಲ್ಲ ಸರ್ವಸಿ ದ್ವೈತಸ್ಯ ಬ್ರಹ್ಮಾತ್ಮ ಅವಗತ್ಯ ಬಾಧನಾತ್ ಸರ್ವಸ್ಯ ಅಪಿ ದ್ವೈತಸ ಎಲ್ಲ ದ್ವೈತ ಇದೆ ಭೇದ ಯಾವುದಿದೆ ಅದು ಬ್ರಹ್ಮಾತ್ಮ ಅವಗತ್ಯ ಬಾಧನಾತ್ ಬ್ರಹ್ಮಾತ್ಮನ ತಿಳುವಳಿಕೆಯಿಂದ ಅದೆಲ್ಲವೂ ಬಾಧಿಸಲ್ಪಡ್ತದೆ ದ್ವೈತಕ್ಕೆ ಬಾಧೆ ಉಂಟಾಗ್ತದೆ ದ್ವೈತವು ನಿರಸ್ತವಾಗ್ತದೆ ಇಲ್ಲವಾಗ್ತದೆ ಭೇದ ಅದ್ವೈತ ಒಂದೇ ಉಳಿತದೆ ತದಕ್ತಮ್ ಸಾಂಪ್ರದಾಯವಿದ್ವಿ ಅದನ್ನೇ ಸಂಪ್ರದಾಯವಿದ್ರು ಹೇಳ್ತಾರೆ ಸೂತ್ರಭಾಷ್ಯದಲ್ಲಿ ಸೂತ್ರಭಾಷೆ ಒಂದು ಒಂದು ನಾಲ್ಕು ಪಾದ ಮೂವತ್ತ್ನಾಲ್ಕರಲ್ಲಿ ಅನ್ವೇಷವ್ಯ ಆತ್ಮವಿಜ್ಞಾನಾತ್ ಪ್ರಮಾತೃತ್ವ ಆತ್ಮನಃ ಅನ್ವಿಷ್ಟು ಪ್ರಮ ಪಾಪ್ಮದೋಷಾರ್ಜಿ ಗೌಣಮಿಥ್ಯಾತ್ಮನ ಅಸತ್ವೆ ಪುತ್ರದೇಹಾಬಾಧನಾ ಸದ್ಬ್ರಹತ್ಮಹಮಿತ್ಯಂ ಬೋಧೆ ಕಾರ್ಯ ಕಥಂ ಭೇತ್ ಅಂತೇಳಿ ಅಂದರೆ ಅನ್ವೇಷ್ಟವ್ಯ ಆತ್ಮವಿಜ್ಞಾನ ಪ್ರುಡುಕಬೇಕಾದಂತಹ ಅನ್ವೇಷಣೆ ಮಾಡಬೇಕಾದಂತಹ ಆತ್ಮವಿಜ್ಞಾನಕ್ಕಿಂತ ಆತ್ಮವಿಜ್ಞಾನ ಅದು ಉಂಟಾಗುವುದಕ್ಕಿಂತ ಮೊದಲು ಪ್ರಮಾತೃತ್ವ ಆತ್ಮನ ತನಗೆ ಪ್ರಮಾತೃತ್ವ ತಾನು ಹುಡುಕೋವನು ಆತ್ಮನನ್ನು ಏನು ಅಂತೇಳಿ ಆತ್ಮಜ್ಞಾನವನ್ನು ಅಂಥೇಳಿ ಒಂದಿರುತ್ತದೆ ಆದರೆ ಅನ್ವಿಷ್ಟು ಪ್ರಮಾತಾ ಏವ ಅದು ತಿಳಿದ ಮೇಲೆ ಹುಡುಕಿ ಆದ ನಂತರ ಆತ್ಮ ಏನು ಅಂತೇಳಿ ಗೊತ್ತಾದ ನಂತರ ಪ್ರಮಾತ ಏವ ಈವರೆಗೆ ಹುಡುಕ್ತಾ ಇದ್ದಂಥವನು ಯಾವನಿದ್ದಾನೋ ಅವನೇ ಪಾಪ ದೋಷಾದಿ ವರ್ಜಿತ ಅವನು ಪಾಪ ದೋಷಾದಿಗಳಿಂದ ಮೀರಿದ ಬ್ರಹ್ಮವೇ ಆಗಿಬಿಡ್ತಾನೆ ಗೌಣಂ ಗೌಣ ಮಿಥ್ಯ ಆತ್ಮನಃ ಅಸತ್ವೆ ಗೌಣವಾದ ಅಂದರೆ ಪ್ರಧಾನವಲ್ಲದ ಅಮುಖ್ಯವಾದಂತಹ ಅಥವಾ ಗುಣಗಳಿಂದ ಕೂಡಿದಂತಹ ಮಿಥ್ಯಾತ್ಮನಃ ಅಸತ್ವೆ ಮಿಥ್ಯಾತ್ಮ ಯಾವುದು ಈ ದೇಹ ಇಂದ್ರಿಯಗಳು ನಾನು ತಿಳಿದಿಳಿದಂಥದ್ದು ಆ ಮಿಥ್ಯವಾದಂತಹ ಮೊದಲು ತಿಳಿದಂತಹ ಮಿಥ್ಯವಾದ ಆತ್ಮ ಯಾವುದಿದೆ ಅದು ಇಲ್ಲದಾಗಿ ಪುತ್ರ ದೇಹಾದಿ ಬಾಧನಾತ್ ಸಬ್ರಹ್ಮತ್ಮ ಅಹಂತ್ಯ ಬೋಧೆ ತಾನು ಸತ್ ನಿತ್ಯವೂ ಆಗಿರತಕ್ಕಂಥ ಬ್ರಹ್ಮವೂ ಆಗಿರ್ತಕ್ಕಂಥ ಆತ್ಮನು ನಾನು ಎನ್ನತಕ್ಕಂತಹ ಜ್ಞಾನವಾದಾಗ ಪುತ್ರ ದೇಹಾದಿಬಾಧನಾ ಕಾರ್ಯ ಕಥಂ ಭವೆ ಪುತ್ರ ದೇಹ ಇತ್ಯಾದಿಗಳ ಬಾಧೆ ಇತ್ಯಾದಿಗಳ ಕಾರ್ಯ ಹೇಗೆ ತಾನೇ ಆಗಬಲ್ಲದು ತಾನು ಆತ್ಮ ಅಂತೇಳಿ ತಿಳಿದರೆ ಅಂತೇಳಿ ಹೇಳ್ತಾರೆ ಪುತ್ರಭಾರ್ಯಾದಿಷು ಸ್ವ್ಯತಿರಿಕ್ತತ್ವೇನ ವಿಜ್ಞಾಯಮಾನೇಶು ಅಪಿ ಮಕ್ಕಳು ಪತ್ನಿ ಇತ್ಯಾದಿಗಳಲ್ಲಿ ತನಗಿಂತ ಹೊರತಾದವರು ತಾನಲ್ಲ ತನ್ನದೇ ತನ್ನನ್ನು ಬಿಟ್ಟು ಬೇರೆಯವರವರು ಅಂತೇಳಿ ತಿಳಿದರೂ ಕೂಡ ಅತ್ಯುತ್ಕಟ ಸ್ನೇಹವಶ ಅತ್ಯುತ್ಕಟವಾದ ಸ್ನೇಹದ ವಶದಿಂದ ಅವಿವೇಕಿನ ಆತ್ಮಬುದ್ಧಿರ್ಜಾಯತೆ ಅವಿವೇಕಿಗಳಿಗೆ ಅದು ತಾನೇ ಎನ್ನುವಂತಹ ಬುದ್ಧಿ ಪತ್ನಿ ಪುತ್ರಾದಿಗಳು ತಾನೇ ಎನ್ನುವಂತಹ ಬುದ್ಧಿ ಉಂಟಾಗ್ತದೆ ಇತಿ ಗೌಣಾತ್ಮಾನ ಹಾಗಾಗಿ ಅವರು ಗೌಣ ಅದು ಗೌಣಾತ್ಮ ಅಂತೇಳಿ ಪ್ರಧಾನ ಆತ್ಮ ಅಲ್ಲ ಅದು ಅಮುಖ್ಯವಾದದ್ದು ಅಥವಾ ಆ ಸ್ನೇಹ ಗುಣದಿಂದ ಬಂದಿರತಕ್ಕಂತಹದ್ದು ಗೌಣ ಅಂದರೆ ಎರಡರ್ಥ ಒಂದು ಅಮುಖ್ಯ ಮುಖ್ಯವಲ್ಲದ್ದು ಪ್ರಧಾನವಲ್ಲದ್ದು ಇನ್ನೊಂದು ಗುಣ ಸಂಬಂಧಿ ಅಂತೇಳಿ ತತ್ರ ಆತ್ಮಬುಧ್ಧಿ ಸಮ ಸಮಯ ಇವ ಮುಖ್ಯೇ ಸ್ವಾತ್ಮನಿ ತದ್ವ್ಯತಿರಿಕ್ತ ಆತ್ಮಬುದ್ಧಿ ಅನುವರ್ತನಾ ಅಲ್ಲಿ ಆತ್ಮಬುದ್ಧಿ ಸಮ ಸಮಯದಲ್ಲಿ ಮುಖ್ಯವಾದ ತನ್ನ ಆತ್ಮನಲ್ಲಿ ಅದಕ್ಕೆ ವ್ಯತಿರಿಕ್ತವಾದ ಆತ್ಮಬುದ್ಧಿ ಇದೆ ಸ್ವಾತ್ಮನಿ ತದ್ ವ್ಯತಿರಿಕ್ತಿಯೇ ಆತ್ಮಬುದ್ಧಿ ತನ್ನಲ್ಲಿ ಆತ್ಮ ಎನ್ನತಕ್ಕಂಥದ್ದು ಸ್ವಭಾವ ಇನ್ನೊಂದರಲ್ಲಿಯೂ ಕೂಡ ಆತ್ಮ ಎನ್ನತಕ್ಕಂಥ ಸ್ವ ಅವ್ಯತಿರಿಕ್ತ ಇದು ಬುದ್ಧಿ ಇದೆ ಅಂತ ಹೇಳ್ತಾರೆ ಇನ್ನೊಂದು ದೇಹದಲ್ಲಿ ದೇಹಾದಿ ಅಹಂಕಾರ ಪರ್ಯಂತೇಶು ದೇಹಾದಿಗಳ ಅಹಂಕಾರ ಇರುವವರೆಗೂ ಅಯಮಾತ್ಮ ಅಯಂ ದೇಹ ಇಲ್ಲಿ ಪುನರ್ ವಸ್ತುಭೇದ ಪ್ರಸಿದ್ಧೇ ವಿವಿಕ್ತರೂಪಾಯ ಅಭಾವತ್ಿಥ್ಯಾತ್ಮನಃ ಇದು ಆತ್ಮ ಇದು ದೇಹ ಎಂಬುದಾಗಿ ಪುನಃ ವಸ್ತುಭೇದ ಪ್ರಸಿದ್ಧೇ ವಿವಿಕ್ತರೂಪಾಯ ಅಭಾವತ್ ಆತ್ಮ ಯಾವುದು ಭೇದ ಯಾವುದೇನತಕ್ಕಂಥ ವಿವೇಕ ಆತ್ಮನಾತ್ಮ ವಿವೇಕ ನಿತ್ಯ ನಿತ್ಯ ವಿವೇಕದ ಅಭಾವದಿಂದಾಗಿ ತೇ ಮಿಥ್ಯಾತ್ಮನ ಅಂತವರು ಮಿಥ್ಯಾತ್ಮರು ದೇಹ ಯಾವುದು ಆತ್ಮ ಯಾವುದು ಅಂತ ವ್ಯತ್ಯಾಸ ಗೊತ್ತಿಲ್ಲದೇ ಇರತಕ್ಕಂಥವರು ಶಾಸ್ತ್ರೋಪದೇಶವಣ ತದರ್ಥ ಮಾ ತದರ್ಥ ಮನನಾದ ಉಪದೇಶ ಶ್ರವಣ ಅದರ ಅರ್ಥಮನನಾಗಳಿಂದ ಸದ್ಬ್ರಹ್ಮವ ಅಹಂ ಅಸ್ತಿತ್ವ ಸತ್ ಅಂದರೆ ಸತ್ಯವಾದಂತಹ ಬ್ರಹ್ಮವೇ ನಾನು ಇತಿ ಬೋಧೆ ಜಾತಿ ಎಂಬ ಜ್ಞಾನ ಉಂಟಾಗಲಾಗಿ ಸಕಲದ್ವೈತಬಾಧಪೂರ್ವಕ ಅದ್ವೈತ ಸ್ವರೂಪಿ ಬ್ರಹ್ಮಣಿ ಎ ಪರಮ ಮುಖ್ಯಾತ್ಮನಿ ನಿಷ್ಠಾಂ ಪ್ರಾಪ್ತಸ ಕಾರ್ಯಂ ಕಥಮ ಅವಶಿಷ್ಯೇತ ಸಕಲ ದ್ವೈತಬಾಧಪೂರ್ವಕವಾದ ಕಾರ್ಯ ಯಾವುದಿದೆ ಎರಡು ಇದ್ದರೆ ಮಾತ್ರ ಕೆಲಸ ಇರುವಂಥದ್ದು ಒಂದೇ ಆದರೆ ಏನು ಕೆಲಸ ಇಡೀ ಪ್ರಪಂಚ ಒಂದೇ ಅಂತೇಳಿ ತಿಳಿದ್ರೆ ಒಂದೇ ಆತ್ಮತತ್ವ ಅಂತ ತಿಳಿದರೆ ಏನನ್ನು ಮಾಡುವುದು ಯಾರನ್ನು ಉದ್ದೇಶಿಸಿ ಮಾಡುವುದು ಯಾವುದೂ ಇಲ್ಲ ಹಾಗಾಗಿ ಅದ್ವೈತ ಸ್ವರೂಪವಾದಂಥ ಬ್ರಹ್ಮದಲ್ಲಿ ಪರಮ ಮುಖ್ಯವಾದಂಥ ಆತ್ಮನಲ್ಲಿ ನಿಷ್ಠೆ ಉಂಟಾದವನಿಗೆ ಕಾರ್ಯವಿಲ್ಲ ಹೇಗೆ ಉಳಿಯುತ್ತದೆ ಕಾರ್ಯ ಕರ್ತವ್ಯ ಅನ್ನತಕ್ಕಂಥ ಹಾಗಾಗಿ ಸನ್ಯಾಸಿಗಳಿಗೆ ಕರ್ತವ್ಯದ ಲೋಪ ಆಗುವುದಿಲ್ಲ ಸನ್ಯಾಸ ಸ್ವೀಕಾರ ಮಾಡಿದವರಿಗೆ ಕುಟುಂಬ ಭರಣೆಯ ದೋಷ ಕುಟುಂಬ ಭರಣೆ ಮಾಡದೇ ಕುಟುಂಬ ಅಂದರೆ ತಂದೆ ತಾಯಿಯರನ್ನ ಸಲಹುವಂತಹ ಸಾಕುವಂತಹ ಕರ್ತವ್ಯ ಹೊಣೆಗಾರಿಕೆ ಅವರಿಗೆ ಉಳಿಯುವುದಿಲ್ಲ ಯಾಕೆ ಎಲ್ಲವೂ ಆತ್ಮ ಅಂತೇಳಿ ತಿಳಿದವರಿಗೆ ತಂದೆ ತಾಯಿಯೂ ಕೂಡ ಆತ್ಮಸ್ವರೂಪರೇ ಹಾಗಾಗಿ ಆತ್ಮ ಧ್ಯಾನ ಮಾಡಿದರೆ ಎಲ್ಲರನ್ನೂ ಧ್ಯಾನ ಮಾಡಿದಾಗೆ ಆಗ್ತದೆ ಎಲ್ಲರ ಸೇವೆಯನ್ನು ಮಾಡಿದಾಗೆ ಆಗ್ತದೆ ಆತ್ಮೀಯ ಬುದ್ಧಿ ಇರುವ ಮಮ ಇತಿ ವರ್ತದೆ ತತ್ಸಂಬ್ಧ ಆ ಸಂಬಂಧದಲ್ಲಿ ಆತ್ಮೀಯ ಬುದ್ಧಿ ಮಮ ನನ್ನದು ಎನ್ನತಕ್ಕಂಥದ್ದು ಯಾವುದು ನಹಿ ತದಾನಂ ಕರ್ತ್ರ ಆತ್ಮಬುದ್ಧಿ ಅಹಂತಿ ಕರ್ತೃವಿನಿಂದ ಮಾಡುವವನಿಂದ ಆತ್ಮಬುದ್ಧಿ ನಾನು ಎನ್ನತಕ್ಕಂಥ ಬುದ್ಧಿ ಇರುವುದಿಲ್ಲ ನಾನು ಮಾಡಿದ್ದೇನೆ ಅಂಥೇಳಿ ತತ್ಸಂಬಧಿ ಆತ್ಮೀಯ ಬುದ್ಧಿರುವ ನನ್ನದು ಎನ್ನತಕ್ಕಂಥ ಬುದ್ಧಿ ಕೂಡ ಮಮ ಇತಿ ನನ್ನದು ಎನ್ನತಕ್ಕಂಥದ್ದು ಗೂಡಿ ಉಳಿಯುವುದಿಲ್ಲ ಇಲ್ಲಿ ದ್ವಿತೀಯ ಶ್ಲೋಕ ಅಭಿಪ್ರಾಯ ಎಂಬುದಾಗಿ ಎರಡನೇ ಶ್ಲೋಕದ ಅಭಿಪ್ರಾಯ ಗೌಣಮಿಥ್ಯಾತ್ಮನೋ ಅಸತ್ವೇ ಪುತ್ರದೇಹಾದಿ ಬಾಧನಾತ್ ಸದ್ಬ್ರಹ್ಮಾತ್ಮ ಅಹಮಿತ್ಯಂ ಬೋಧೆ ಕಾರ್ಯಂ ಕಥಂ ಭವೇತ್ ಎಂಬುದರ ಅರ್ಥ ಅಂಥೇಳಿ ಇದು ನಾವು ಇಲ್ಲಿ ನೋಡಿದ್ದೀಗ ಯಾವುದು ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಇದರ ಬಗ್ಗೆ ನಾವು ತಿಳ್ಕೊಂಡಾಗಾಯಿತು ಇನ್ನು ಮುಂದೆ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಇದನ್ನ ನಾಳೆ ದಿವಸ ನೋಡೋಣ ಇವತ್ತಿಗೆ ಹದಿನೇಳು ಕಂತುಗಳು ಆಯಿತು ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾಳೆ ಹದಿನೆಂಟನೇ ಕಂತು ನಾಳೆ ದಿವಸ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಉಪಾಸ್ಯ ದೇವತೆ ಯಾವುದು ಅಥವಾ ತತ್ವ ಯಾವುದು ಉಪಾಸಕ ಯಾರು ಈ ವಿಭಾಗ ಇದರ ವ್ಯವಹಾರ ಹೇಗೆ ಅದರ ಅರ್ಥ ಏನು ವೇದಾಂತದಲ್ಲಿ ಅಂಥೇಳಿ ನಾಳೆ ನೋಡೋಣ ಹರಿರಾಮ ರಾಮ ಶ್ರೀಶಂಕರ ಅರ್ಪಿತ ಮಸ್ತು ಶ್ರೀ ಸಚ್ಚಿದಾನಂದ ಓಂ ದತ್ಸತ್